ಆಚಾರ್ಯರತ್ರ ತೋರಿಸ್ತಾ ಇದ್ರು ಅದರಲ್ಲಿ ಆಚಾರ್ಯರನ್ನು ಮುಂದೆ ನಿಂತು ಮಾತನಾಡಿದವರು ಶೋಭನಾ ಭಟ್ಟರು ಅಂತ ಅನೇಕ ಸಭೆಗಳಲ್ಲಿ ಆಗಲೇ ತತ್ವದ ಪ್ರಸಾರವನ್ನು ಮಾಡುವುದರಲ್ಲಿ ಅಗ್ರಗಣ್ಯರಾಗಿದ್ದವರು ಆದ್ರೆ ಆಚಾರ್ಯರ ಮಾತು ಕೇಳಿದ ಮೇಲೆ ತನ್ನ ಪೂರ್ವ ಚಿಂತನೆಗಳಲ್ಲಿರುವ ಲೋಪದೋಷಗಳನ್ನ ಆಚಾರ್ಯರು ತಿಳಿಯಾಗಿ ಅದನ್ನ ತಿದ್ದಿದ ಮೇಲೆ ಅವರಿಗನ್ನಿಸಿತು ನಾನು ಇದನ್ನ ಹಿಂದಿನದ್ದನ್ನು ಮರ್ಯಾದೆ ಇದ್ದೇ ಇದೆ ಆದ್ರೆ ಸತ್ಯ ಗೊತ್ತಾದಾಗ ಹಿಂದಿನದಕ್ಕಿಂತ ಇದೇ ಹೆಚ್ಚಿನದ್ದು ಅಂತ ಗೊತ್ತಾದಾಗ ನಿಮ್ಮ ಶಿಷ್ಯನಾಗಿರ್ತೇನೆ ಎಂತ ಆಚಾರ್ಯರ ಜೊತೆಗೆ ಅಹ್ ಹೆಜ್ಜೆ ಇಟ್ಟರು ನಡೆದುಕೊಂಡು ಬಂದೇ ಬಿಟ್ರು ಹಾಗೆ ಪದ್ಮನಾಭ ತೀರ್ಥರು ಅಂತ ಅವರು ಮುಂದೆ ಆಚಾರ್ಯರ ಅತ್ಯಂತ ಪ್ರಿಯ ಶಿಷ್ಯರಾಗಿ ಓಡಾಡಿದ್ರು ಆಚಾರ್ಯರ ಮಾತುಗಳನ್ನ ಅನೇಕ ಜನ ಅನೇಕ ತರ ಸ್ವೀಕರಿಸ್ತಾ ಅಂತ ಒಂದು ಮಾತಿದೆ ಅದಕ್ಕೊಂದು ಶಂಕದ ಉದಾಹರಣೆ ಕೊಡುತ್ತಾರೆ. ಶಂಖವನ್ನ ಒಬ್ಬ ಮನೆಯಲ್ಲಿಟ್ಟು ಪೂಜೆ ಮಾಡಬಹುದು ಅಂತ ಭಾವಿಸಿ ಬಂದು ದೇವರ ಕೋಣೆಯಲ್ಲಿ ಇಡ್ತಾನೆ ಒಬ್ಬ ಅದನ್ನ ಕುಡಿಗಟ್ಟಿದ್ರೆ ಮನೆಗೆ ಗೋಡೆಗೆ ಸುಣ್ಣ ಹಾಕಬಹುದು ಅಂತ ಕೊಡ್ತಾನೆ ಇನ್ನೊಬ್ಬ ಅದನ್ನ ಮಾರಿದ್ರೆ ಒಂದಿಷ್ಟು ದುಡ್ಡು ಸಿಗುತ್ತೆ ತಂದ್ಕೊಳ್ತಾನೆ ಶಾಸ್ತ್ರವೂ ಕೂಡ ಹಾಗೆ ಶಂಕ ಅಂದ್ರೆ ಶಂ ಶಾಸ್ತ್ರಾಭಿಮಾನಿನಿಯಾದ ಲಕ್ಷ್ಮಿ ಅಲ್ವಾ ಹಾಗಾಗಿ ಆಚಾರ್ಯರು ಕೊಟ್ಟ ಮಾತಿನ ಲಕ್ಷ್ಮಿಯನ್ನ ಕೆಲವರು ತಮ್ಮ ದೊಡ್ಡತನವನ್ನ ಎಲ್ಲರ ಮಧ್ಯೆ ಪ್ರದರ್ಶಿಸಿ ಎರಡು ಮಾತು ಅಲ್ಲಿಂದ ಇಲ್ಲಿಂದ ಕೇಳ್ಕೊಡುದು ಅದು ನಮ್ದೇ ವಿಚಾರ ಹಾಗೆ ಎಲ್ಲರ ಮುಂದೆ ಹಬ್ಬುದು ಅದು ಆ ಕಾಲದಲ್ಲಿ ಇತ್ತು ಈ ಕಾಲದೇನು ಅಲ್ಲ ಕೆಲವರು ಇದ್ದಾರೆ ನಾವು ಮಹಾಭಾರತ ರಾಮಾಯಣದಲ್ಲಿ ಏನು ಹೋಗ್ಲಿಲ್ಲ ಆದ್ರೆ ನಮ್ಗೆಲ್ಲ ಗೊತ್ತು ಅಂತ ಬೊಬ್ಬೆ ಹುಡುಗರು ಇದ್ದಾರೆ ದೊಡ್ಡ ದೊಡ್ಡ ಪೀಠದಲ್ಲಿ ಕುತ್ಕೊಂಡು ಅನೇಕ ಲಕ್ಷಗಟ್ಟಲೆ ಸಂಪಾದನೆಯ ಮೂಲಕ ನಿಮಗೆ ಮೋಕ್ಷದ ಟಿಕೆಟ್ ಕೊಡ್ತೇವೆ ಅಂತ ಒಬ್ಬಹಿಯೋರು ಇರ್ತಾರೆ ಆದ್ರೆ ಅಂತವರು ಆ ಕಾಲದಲ್ಲಿ ಇದ್ರು ಆದ್ರಿಂದಾಗಿ ಆಚಾರ್ಯವನ್ನು ನಿರಾಕರಿಸಿದ್ರು ಯಾಕಂದ್ರೆ ಎಲ್ಲ ಕಾಲದಲ್ಲಿ ಎಲ್ಲ ತರಹದವ್ರು ಇರ್ತಾರೆ ಅದನ್ನು ಒಪ್ಕೊಂಡು ಮುಂದಾಗಿ ಬೇಕಷ್ಟೇ ಬೇಕಾದವರು ಸರಿಯಾಗಿ ತಗೊಳ್ತಾರೆ ಬೇಡದವರು ಮಾರಾಟ ಮಾಡಿ ದುಡ್ಡು ಮಾಡ್ಕೊಳ್ತಾರ ಅಷ್ಟೇ ವಿದ್ಯೆಯನ್ನು ಮಾರಾಟ ಮಾಡುವವರು ಇದ್ರು ಆಗಿ ಇನ್ನು ಕೆಲವರು ಅವರಿಗೆ ತತ್ಕಾಲದ ಲೌಕಿಕ ಫಲಗಳನ್ನು ಪಡೆಯುವಂತ ಸುಣ್ಣವನ್ನು ಪುಡಿ ಮಾಡಿ ಗೋಡೆಗೆ ಹಬ್ಬ ಇವತ್ತು ನಮ್ಮ ಮನೆ ಬೆಳ್ಳಗಾಯ್ತು ಅಂತ ಖುಷಿಪಡುವರು ಕೆಲವರು ಇನ್ನು ಕೆಲವ್ ಇಲ್ಲ ಅದು ಬಲಮುಲಿಯ ಶಂಖ ಅಂತಂದ ಮೇಲೆ ಅದಕ್ಕೆ ಬೆಲೆ ಇದೆ ಅದು ಪೂಜನೀಯವಾದ ವಸ್ತು ಅಂತ ಮನೆಯಲ್ಲಿ ತಂದಿಟ್ಟು ಪೂಜಿಸಿ ಅದು ಕೇವಲ ಭಗವಂತನ ಪ್ರೀತಿಗಾಗಿ ನಮಗೆ ಕೊಟ್ಟದ್ದು ಅಂತ ಭಾವಿಸಿ ವಿದ್ಯೆಯನ್ನ ತಮ್ಮ ಹೃದಯದ ಭಗವಂತನ ಆರಾಧನೆಗಾಗಿ ಅಂತ ಮೀಸಲಾಗಿಟ್ಟವರು ಇನ್ನು ಕೆಲವರು ಹೀಗೆ ಸಚ್ಚಾಸ್ತ್ರದ ವೈಭವ ಊರು ಊರುಗಳಲ್ಲೆಲ್ಲ ತಿರುಗ್ತಾ ಇತ್ತು ಆಚಾರ್ಯರಿದ್ದಲ್ಲಿ ಜನ ಓಡಿ ಬರ್ತಿದ್ದದು ಹೇಗಿತ್ತು ಅಂತ ಒಂದು ಸುಂದರವಾದ ಉದಾಹರಣೆ ಕೊಡ್ತಾರೆ ಎಷ್ಟೇ ಬೆಟ್ಟದ ತುದಿಗೆ ಮಳೆ ಬಿದ್ದರು ಅದು ಹರಿದು ಬರೆದು ನದಿಯತ್ತ ಆ ನದಿ ಹರಿದು ಹೋಗುವುದು ಸಮುದ್ರದತ್ತ ಹಾಗೆ ಆಚಾರ್ಯರು ನಿನ್ನ ಜಾಗದಲ್ಲಿ ಎಷ್ಟೇ ಎತ್ತರದ ವ್ಯಕ್ತಿತ್ವ ಅಂತ ಭಾವಿಸಿ ಆ ಊರಿನಲ್ಲಿ ಮೆರೆಯುವವರು ಈ ಹಾಳಾದ ಊರಿನಲ್ಲಿ ಉಳಿದವನೇ ದೊಡ್ಡವ ಅಂತ ಅಂತಹ ಜಾಗದಲ್ಲೆಲ್ಲ ಅವರವರು ಬಹಳ ಮೇಧಾವಿಗಳು ಅಂತ ಪ್ರತಿ ಇದ್ದವರೆಲ್ಲ ಆಚಾರ್ಯರು ಬಂದ ತಕ್ಷಣ ತಮ್ಮ ಆಲೋಚನೆಗಳನ್ನೆಲ್ಲ ಪಕ್ಕಕ್ಕಿರಿಸಿ ಸಜ್ಜನರಾಗಿದ್ರೆ ಇನ್ನು ಕೆಲವರೆಲ್ಲ ಆಚಾರ್ಯರ ವಿರುದ್ಧ ತುಂಬಾ ಕತ್ತಿಮಸಿದವರಿದ್ದಾರೆ ಏನೇನೋ ರೀತಿಯಲ್ಲಿ ದೂರು ಹೇಳಿ ರಾಜನಿಂದ ಅವನಿಗೆ ಅವರಿಗೆ ದಾರಿ ತಡೆ ಮಾಡುವುದು ಹೋಗದಂತೆ ಮಾಡುವುದು ಭಿಕ್ಷೆ ತಪ್ಪಿಸುವುದು ಇನ್ನು ಏನೇನೋ ತರಹದ ಅವಮಾನಗಳನ್ನೆಲ್ಲ ಮಾಡುವ ಪ್ರಯತ್ನಗಳು ಅದು ಎಲ್ಲಾ ಕಾಲದಲ್ಲೂ ಇದ್ದದ್ದೇ ಅಂತ ಅವ್ಯವಸ್ಥೆಗಳಲ್ಲ ಆದ್ರೆ ಆಚಾರ್ಯದ್ದು ಯಾವುದಕ್ಕೂ ಕೂಡ ಹಿಮ್ಮೆಟ್ಲಿಲ್ಲ ಯಾಕೆಂದ್ರೆ ಭಗವಂತನ ಆದೇಶವನ್ನು ನಡೆಸ್ಲಿಕ್ಕೆ ಬಂದವರಂತ ಈ ಯಾರೋ ರಾಜನ ಮಾತನ್ನು ನಡೆಸಲಿಕ್ಕೆ ತಾನು ಬಂದದ್ದಲ್ಲ ಅನ್ನುವ ನಿಚ್ಚಳವಾದ ಪ್ರಜ್ಞೆ ಇತ್ತು ಅನ್ನೋದು ಅವರಿಗೆ ಹಾಗೆ ಮುಂದುವರಿಯಲಿಕ್ಕೆ ಧೈರ್ಯವಂತು ನೇರವಾಗಿ ಮತ್ತೆ ಉಡುಪಿಯ ಕಡೆಗೆ ಬಂದಿದ್ದಾರೆ ಹಿಂದೆ ಅವರು ಕೊಟ್ಟು ಹೋಗಿದ್ರು ಓದ್ಕೊಳ್ಳಿ ಅಂತ ಅವರು ನಿತ್ಯ ಓದಿ ಓದಿ ಓದಿ ತನ್ನ ಪೂರ್ವದ ಕೆಲವು ಸಂಸ್ಕಾರಗಳಲ್ಲಿ ಇರುತ್ತಲ್ಲ ಅದರಿಂದ ಕೆಲವು ಪ್ರಶ್ನೆಗಳೆಲ್ಲ ಬಂತು ಮತ್ತೆ ಪ್ರಶ್ನೆ ಕೇಳಿದ್ರು ಆಚಾರ್ಯರ ಆದರೆ ಆದ್ರೆ ಪ್ರಾಮಾಣಿಕವಾಗಿ ಸರಿಯನ್ನ ತಿಳ್ಕೊಳ್ಬೇಕು ಅನ್ನೋದೇ ಅವರ ಮನಸ್ಸಿನಲ್ಲಿ ಇತ್ತು ಆದ್ರಿಂದಾಗಿ ಪೂರ್ವದಲ್ಲಿ ಪ್ರಭಾವದಿಂದಾಗಿ ತಪ್ಪು ತಿಳಿದಿದ್ರೂ ಕೂಡ ಅದರ ಪಾಪ ಅವರಿಗೆ ಅಂಟ್ಲಿಲ್ಲ ಯಾಕೆಂದ್ರೆ ಸತ್ಯವನ್ನು ಒಪ್ಪಿಕೊಳ್ಳುವಾಗ ಅಷ್ಟೇ ಮುಕ್ತವಾದ ಮನಸ್ಸಿನಿಂದ ಬೀಗಿದ ಅಪ್ಪಿಕೊಂಡ್ರಲ್ವಾ ಅದಕ್ಕಾಗಿ ಅವರ ದೋಷ ತಾನಾಗಿ ಹೋಯಿತು ಆಚಾರ್ಯರು ಅವರ ದೋಷದ ಮೂಲವನ್ನು ಚಿಂತಿಸಿ ಈ ಪ್ರಶ್ನೆಗಳಲ್ಲಿ ಎಲ್ಲಿಂದ ಬರುತ್ತೆ ಯಾಕೆ ಬರುತ್ತೆ ಅನ್ನೋದನ್ನು ಗಮನಿಸಿ ಆಯುರ್ವೇದದ ಚಿಕಿತ್ಸೆ ಆಗಿ ಅದರ ಬೇರೆ ಚಿಕಿತ್ಸೆ ಕೊಟ್ಟರು ಯಾವಾಗ ಭಗವಂತನ ಪರಿಪೂರ್ಣತೆಯನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿ ತನಕ ಈ ಪ್ರಶ್ನೆಗಳೆಲ್ಲ ಮತ್ತೆ ಬೆಳೀತಾ ಇರುತ್ತೆ ಅದಕ್ಕೋಸ್ಕರ ತಾನು ರಚಿಸಿದ ಮತ್ತೆ ಆ ಬ್ರಹ್ಮಸೂತ್ರ ಭಾಷ್ಯದ ವಿವರಣೆಯನ್ನ ಮತ್ತೆ ಅವರ ಮುಂದೆ ಬಿಡಿಸಿ ಓದಿ ಹೇಳಿದಾಗ ಅಲ್ಲಿಂದ ಉಳಿದ ಸನ್ಯಾಸಿಗಳ ಜೊತೆಗೆ ಅಚ್ಯುತ ಪ್ರಜ್ಞರು ಕೂಡ ಅತ್ಯಂತ ಸಂತೋಷಪಟ್ಟರು ಹೇಗಿತ್ತು ಅಂದ್ರೆ ತಯಾರಿಕೆ ಆಯಿತು ಅಂತ ಮೊದಲು ಉಪ್ಪು ನೀರು ಕುಡಿದಿದ್ದಂತೆ ಒಬ್ಬ ಆಮೇಲೆ ನಿಜವಾದ ನೀರು ಸಿಕ್ಕಿದಾಗ ನಿಜವಾದ ತೃಷ್ಯ ಹೇಗೆ ಪರಿಹಾರ ಆಗುತ್ತೋ ಹಾಗೆ ಅಚ್ಯುತ ಪೂರ್ವದಲ್ಲಿ ಕುಡಿದ ಉಪ್ಪು ನೀರಿನ ಬದಲು ಈಗ ಸಿಕ್ಕಿದ ಸಿಹಿನೀನ ರುಚಿಯ ಮುಂದೆ ಹಳೆಯ ಯೋಚನೆಗಳೆಲ್ಲ ಎಷ್ಟು ಅನರ್ಥಕಾರಿಯಾಗಿತ್ತು ಅಂತ ಸರಿಯಾದ ಅರಿವುಂಟಾಯಿತು ಅಷ್ಟೇ ಅಲ್ಲ ಅವರ ಇನ್ನೂ ಉಳಿದ ಜೊತೆಗಿದ್ದಂತಹ ಅನೇಕ ಜನ ಆಚಾರ್ಯರತ್ರ ಮತ್ತಷ್ಟು ಹತ್ತಿರವಾಗುವ ಉದ್ದೇಶದಿಂದ ಶಿಷ್ಯತ್ವವನ್ನು ಪಡೆಯುವುದಕ್ಕೋಸ್ಕರ ಬಂದ್ರು ಒಂದು ಸರ್ತಿ ಏನಾಯಿತು ಅಂದ್ರೆ ಅವರು ಉಡುಪಿಯಲ್ಲಿದ್ದಾಗ ಅವರಿಗೊಂದು ಯೋಚನೆ ಬಂತು ಅಂದ್ರೆ ಪೂರ್ವದ ಒಂದಿಷ್ಟು ಇತಿಹಾಸವರ ಪ್ರಜ್ಞೆ ಇತ್ತು ದ್ವಾರಕೆಯಿಂದ ಕೃಷ್ಣ ನನ್ನಲ್ಲಿಗೆ ಬರಬೇಕು ಅಂತ ಬಹಳ ಆಸೆ ಪಟ್ಟು ಬಂದಿದ್ದಾನೆ ಅಂತ ಅದಕ್ಕೋಸ್ಕರ ಗೊಲ್ಲತಿಯರಿಂದ ಪೂಜೆಗೊಂಡಂತಹ ಕೃಷ್ಣ ಗೋಪಿಚಂದನದಲ್ಲಿ ಮುಳುಗಿ ದ ಅಲ್ಲಿ ಬರುತ್ತಿರುವಾಗ ಒಂದು ಸುಂಟರಗಾಲಿಗೆ ಸಿಕ್ಕಿ ಅಲ್ಲೇ ಅದು ಮುಳುಗಿ ನಾವೇ ಒಡೆದು ಮುಳುಗಿ ಅಲ್ಲೇ ಸಮುದ್ರದ ತಡಿಯಲ್ಲಿ ಅಡಿಯಲ್ಲಿ ಪ್ರತಿಮೆ ತುಂಬಿತ್ತು ಶಿಷ್ಯನನ್ನ ಕರ್ಕೊಂಡು ನಾನು ಹೋಗಬೇಕು ಅಂತ ಹೇಳಿ ಸೀದ ಮಲ್ಪೆಯ ದಡಕ್ಕೆ ಹೋಗಿ ಸಮುದ್ರಕ್ಕೆ ಇಳಿದು ಅಲ್ಲಿರುವ ಪ್ರತಿಮೆಯಲ್ಲಿ ಎತ್ತಿ ಹೊತ್ತು ತಂದ್ರು ದಾರಿಯಲ್ಲಿ ಶಿಷ್ಯರಿಗೆಲ್ಲ ಆನಂದವೂ ಆನಂದ ಅದು ಯಾ ಏನು ಅಂತನ್ನುವುದಕ್ಕೆ ಸಂಪ್ರದಾಯ ಪದ್ಧತಿಯಲ್ಲಿ ಅದರ ಪೂರ್ವದ ಒಂದ್ ಸ್ವಲ್ಪ ಇತಿಹಾಸವನ್ನ ಹಿಡಿತಾರೆ ಗೃಹಸ್ಥನಾದ ಕೃಷ್ಣ ಒಂದ್ಸತಿ ತಾಯಿಯನ್ನ ಮಾತನಾಡಿಸ್ತಾ ಇರಬೇಕಾದ್ರೆ ದೇವಕಿ ನಿನ್ನ ಬಾಲ್ಯವನ್ನು ನಾನು ನೋಡ್ಲೇ ಇಲ್ಲ ಕೊನೆಗೂ ನನಗದನ್ನ ನೋಡುವ ಭಾಗ್ಯವೂ ಇಲ್ಲ ಅನ್ಸುತ್ತೆ ಒಮ್ಮೆ ನೋಡ್ಬೇಕು ಅಂತ ನನಗೆ ಅನಿಸುತ್ತೆ ಯೋಚನೆ ಮಾಡಬೇಡ ಅಂತ ತನ್ನ ಶರೀರ ಇರುವಂತೆ ಮತ್ತೊಂದು ಪುಟ್ಟ ಕೃಷ್ಣನ ರೂಪವನ್ನು ತೊಟ್ಟು ಅವಳ ಮುಂದೆ ಓಡಾರಿ ಅವಳ ಎಲ್ಲ ಬಾಲ್ಯದ ಲೀಲೆಗಳಿಗೆ ಅವಳು ಸಾಕ್ಷಿಯಾಗುವಂತೆ ಮಾಡಿದ ಮರೆಯಿಂದ ರುಕ್ಮಿಣಿ ಇದನ್ನು ನೋಡಿ ಕೃಷ್ಣನ ಬಾ ಗೃಹಸ್ಥರೂಪದ ಜೊತೆಗೆ ಈ ಬಾಲ್ಯ ರೂಪ ಇನ್ನೂ ಎಷ್ಟು ಚೆನ್ನಾಗಿದೆ ಅಂತ ಭಾವಿಸಿ ಬಳಿಕ ನನಗೂ ಇಂಥದ್ದೇ ಒಂದು ರೂಪದ ಉಪಾಸನೆಗಾಗಿ ನನಗೆ ವಿಗ್ರಹ ಬೇಕು ಅಂತ ಕೇಳ್ತಾಳೆ ಆಗ ವಿಶ್ವಕರ್ಮನನ್ನ ಸ್ಮರಿಸಿ ಅವನಿಗೆ ಆ ರೂಪವನ್ನು ಉಪದೇಶಿಸಿ ಅವನ ಕೈಯಿಂದ ಒಂದು ಪ್ರತಿಮೆಯನ್ನು ಮಾಡಿಸಿ ಅದನ್ನು ರುಕ್ಮಿಣಿಯ ಕೈಗೆ ಒಪ್ಪಿಸ್ತಾನೆ ರುಕ್ಮಿಣಿ ಅದನ್ನ ನಿತ್ಯ ಉಪಾಸನೆ ಮಾಡ್ತಾ ಇದ್ದವಳು ಯಾವಾಗ ಇಡೀ ದ್ವಾರಕ್ಕೆ ಮುಳುಗಿ ಹೋಗುತ್ತೆ ಅನ್ನೋ ಪ್ರಸಂಗ ಬರುತ್ತೋ ಆಗ ಇದು ಕೂಡ ಮುಳುಗಿ ಹೋಗುವುದರಲ್ಲಿತ್ತು ಅಷ್ಟರಲ್ಲಿ ಏನೂ ಆಗಿದೆ ಅದು ದೈವ ವಶಾತ್ ಮತ್ತೆ ಯಾರೋ ಒಬ್ಬ ಕರ್ತಕನ ಕೈಯಲ್ಲಿ ಗೋಪಿಚಂದ್ರನ ಅವನಿಗೆ ಇದೆಲ್ಲ ಗೊತ್ತಿಲ್ಲ ಗೋಪಿಚಂದ್ರನ ಮಾರಾಟಕ್ಕೆ ಅಂತ ತಗೊಂಡು ಬರ್ತಾ ಇರ್ಬೇಕಾದ್ರೆ ಪಾಂಡೇಶ್ವರ ಅಂತ ಈಗ ಒಡಭಾಂಡ ಅಂತ ನಾವು ಕರಿತೇವೆ ಅದು ಮಂಗಳೂರಲ್ಲೊಂದು ಪಾಂಡೇಶ್ವರ ಇದೆ ಉಡುಪಿಯಲ್ಲೊಂದು ಪಾಂಡೇಶ್ವರ ಇದೆ ಅಹ್ ಕುಂದಾಪುರದ ಹತ್ರ ಒಂದು ಪಾಂಡೇಶ್ವರ ಮೂರು ಕೂಡ ಸಮುದ್ರದ ಪಾಯಿಂಟ್ಗಳು ಅಂದ್ರೆ ಬೇರೆ ದೇಶ ದೇಶದಿಂದ ವ್ಯವಹಾರಕ್ಕೆ ಇಂತ ಬಂದವರನ್ನೆಲ್ಲ ಭೇಟಿಯಾಗುವ ಒಂದು ತಾಣ ಲಂಗರು ಬಂದರು ಆದ್ರೆ ಈ ಜಾಗದಲ್ಲಿ ಆ ಹಡಗು ಬಹಳ ದೊಡ್ಡದು ಒಡಗು ಹೋಗಿತ್ತಾದ ಇದಕ್ಕೆ ವಡ ಪಾಂಡೇಶ್ವರ್ ವಡ ಅಂದ್ರೆ ಒಡಕಾದ ಪಾಂಡೇಶ್ವರ ಅಂತ ಅದು ಆ ಜಾಗದಲ್ಲಿ ಒಂದು ಶಿವನ ಪ್ರತಿಮೆ ಇರುತ್ತೆ ಅದು ಅವರಿಗೆಲ್ಲ ಒಂದು ರಕ್ಷಣೆಗೆ ಪ್ರಾರ್ಥನೆ ಮಾಡಿ ಹೋಗ್ಲಿಕ್ಕೆ ಹೋಗುವ ಮುಂಚೆ ಅಲ್ಲಿ ಬಂದು ಪ್ರಾರ್ಥನೆ ಮಾಡಿ ಸಾಕ್ಷಿ ಹೇಳಿ ಹೋಗುದು ಇವತ್ತಿಗೂ ನೀವು ಅಲ್ಲಿ ಹೋದ್ರೆ ಒಂದು ಒರು ಕಲ್ಲಿ ಇಟ್ಟಿರ್ತಾರೆ ಅದರ ಮೇಲೆ ಎಡ್ಕೊಂಡು ಹೋಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿ ನಮಸ್ಕಾರ ಮಾಡಿ ಬರಬೇಕು ಆ ಕಾಂಡೇಶ್ವರದಲ್ಲಿ ವಡ ಕಾಂಡ ಆಗಿದ್ಯಕೆ ಅಂದ್ರೆ ಅದು ಒಡೆದು ಹೋಯ್ತು ಆಚಾರ್ಯರಲ್ಲಿ ಹೊತ್ತು ತಂದು ಶಿಷ್ಯರೆಲ್ಲ ನಾವು ಹಿಡ್ಕೊಳ್ತೇನೆ ಹಿಡ್ಕೊಳ್ತೇನೆ ಅಂತ ಹಿಡ್ಕೊಂಡು ಬಂದ್ರು ಹಿಡ್ಕೊಂಡು ಬಂದ ಮೇಲೆ ಅನಂತ ತೀರ್ಥ ಅಂತ ನಾವು ಈಗ ನೋಡುವ ಅನಂತಾಸನದ ಬಲಭಾಗದಲ್ಲಿ ಎಡಭಾಗದಲ್ಲಿರುವಂತಹ ತೀರ್ಥದಲ್ಲಿ ಮುಳುಗು ಹಾಕಿ ಆಚಾರ್ಯರು ಅಭಿಮಂತ್ರ ಇಟ್ರು ಮರುದಿವ್ಸ ಅದು ಜಲಾಧಿವಾಸ ಅಂತ ಲೆಕ್ಕ ಮರುದಿವ್ಸ ಸರಿಯಾದ ಮಕರ ಸಂಕ್ರಾಂತಿಯ ದಿವಸ ಅದಕ್ಕೆ ಪ್ರತಿಷ್ಠೆಗೆ ಇಂತ ಮುಹೂರ್ತ ಯೋಜನೆಗೊಂಡಿತ್ತು ಶಿಷ್ಯರೆಲ್ಲ ಓಡಿ ಬಂದು ನಾವು ತಗೊಂಡ್ಬರ್ತೀವಿ ಅಂತ ಬಂದ್ರು ಒಬ್ರು ಬಂದ್ರು ಇಬ್ರು ಬಂದ್ರು ಐದು ಬಂದು ಹತ್ತಾದ್ರು ಇಪ್ಪತ್ತಾದ್ರು ಮೂವತ್ತು ಜನ ಆದ್ರೂ ತೇದಶಕ ಕರುಣೇ ಇಲ್ಲಿ ಮೂವತ್ತು ಜನ ಬಂದು ಸೇರಿದ್ರು ಕೂಡ ಅದನ್ನು ಅಲುಗಾಡಿಸ್ಲಿಕ್ಕೆ ಆಗ್ಲಿಲ್ಲ ಯಾಕೆಂದ್ರೆ ಹಿಂದೆ ಪ್ರಾಣ ಪ್ರತಿಷ್ಠೆ ಮಾಡಿ ಇಟ್ಟದ್ದು ಆಚಾರ್ಯರು ಪ್ರಾಣ ಮಾಡಿದ್ರು ಅದರ ಮೇಲೆ ತುಂಬಿದ ಮೇಲೆ ಮಂತ್ರಿ ಹಾರು ಕೂಡ ಅದನ್ನು ಹುಟ್ಟುವುದು ಸಾಧ್ಯ ಇಲ್ಲ ಮನೆಗೆ ಆಚಾರ್ಯರೇ ಪುಟ್ಟ ಮಗು ತನ್ನ ಕೈಯಲ್ಲಿ ಆಕಿಕೆಯೊಂದನ್ನು ಹಿಡಿದುಕೊಂಡು ಬಂದ ಹಾಗೆ ಅನಾಯಾಸವಾಗಿ ಎತ್ತಿಕೊಂಡು ಬರುವಾಗ ಶಿಷ್ಯರಿಗೆ ಅನ್ನಿಸ್ತು ಆಚಾರ್ಯರು ಇದ್ರೆ ಬರೀ ನಮಗೊಂದು ಗುರುಗಳು ನಮ್ಗೆ ಹತ್ರದವರು ಮಾತ್ರ ಅಲ್ಲ ಅವರಲ್ಲಿ ಎಲ್ಲಾ ತರಹದ ತಂತ್ರದ ಸಿದ್ಧಿಗಳು ಇವೆ ಅಂತ ಅರ್ಥ ಆಗಿ ಶಿಷ್ಯರೆಲ್ಲ ಬಹಳ ಮೆಚ್ಚಿಕೊಂಡು ಅವರ ಜೊತೆಯಲ್ಲಿ ಇನ್ನಷ್ಟು ಕಾಲ ಕಳೀಬೇಕು ಅನ್ನೋ ದೃಢ ಸಂಕಲ್ಪ ಮಾಡಿದ್ರು ಸಿದ್ಧಿ ವಿಘ್ನಮುಖ ದೋಷ ಭೇಷಂ ಆಚಾರ್ಯರು ಯಾಕೆ ಈ ಕೃಷ್ಣನ ಪ್ರತಿಷ್ಠೆಯನ್ನ ಮಾಡಿ ಒಂದು ಒಂದು ಸ್ಥಾನವನ್ನ ನಿರ್ಮಿಸಬೇಕು ಅಂತಕೊಂಡು ಅಂದ್ರೆ ಶಾಸ್ತ್ರದ ಒಳಹೊಕ್ಕು ಪೂರ್ವ ಪಕ್ಷ ಉತ್ತರ ಪಕ್ಷ ಅನ್ನುವುದರ ಹಗ್ಗವನ್ನು ಜಗ್ಗಾಡಿ ಅಲ್ಲಿ ನವನೀತವನ್ನು ಕಡಿಯುವುದರಲ್ಲಿ ಎಲ್ಲ ಜನರು ಅಸಮರ್ಥರು ಎಲ್ಲರಿಗೂ ಆಗಲ್ಲ ಹಾಗೆ ಯಾರೋ ತಿಳಿದವರು ಆ ತರದ ದಾರಿಯಲ್ಲಿ ಗಟ್ಟಿಯಾಗಿ ನೆಲೆಗೊಳ್ಳುವುದು ಸಾಧ್ಯವಾಗುತ್ತೆ ಸಾಮಾನ್ಯರು ಕೂಡ ಭಗವಂತನ ಉಪಾಸನೆಯನ್ನು ಮಾಡಿ ಶ್ರದ್ಧೆ ಇದೆ ಭಗವಂತನಲ್ಲಿ ಭಕ್ತಿ ಇದೆ ಅವನೇ ನನ್ನ ಪರದೈವ ಅನ್ನುವ ಶರಣಾಗತಿ ಇದೆ ಅಂಥವರೂ ಕೂಡ ನನ್ನ ಬಿಡುಗಡೆಯ ದಾರಿಯ ಕಡೆಗೆ ನಡೆದು ಬರಬೇಕು ಅನ್ನುವ ಬಯಕೆಯಿಂದ ಅವರ ಬೇಕಾದ ಅಪೇಕ್ಷೆಗಳನ್ನೆಲ್ಲ ಈಡೇರಿಸುವುದಕ್ಕೆ ಸಿದ್ಧಿಗಳಿಗೆ ವಿಘ್ನ ಎಲ್ಲ ದೋಷಗಳನ್ನ ಪರಿಹರಿಸುವುದಕ್ಕೊಂದು ತಾಣ ಅದು ಇಲ್ಲಿ ನೆಲೆಗೊಡಬೇಕು ಕೃಷ್ಣನಿಗೂ ಬಯಕೆ ಇದೆ ಉಡುಪಿಯಲ್ಲಿ ನಿಲ್ಲಬೇಕು ಅಂತ ನಾನು ಕೂಡ ಅವನ ಸಂಕಲ್ಪದಂತೆ ಇಲ್ಲಿ ಪ್ರತಿಷ್ಠೆ ಮಾಡಿದ್ರೆ ಅನೇಕ ಜನರಿಗೆ ನಿತ್ಯದ ಜೀವನವನ್ನ ಸುಖರಗೊಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಅಂತ ಯೋಚಿಸಿ ಆಚಾರ್ಯರಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಹೇಗಿತ್ತು ಮಂದಹಾಸ ಮೃದು ಸುಂದರಾನನ ನೀವು ಸುಮಾರು ಒಂದು ಐವತ್ತರವತ್ತು ವರ್ಷದ ಹಿಂದಿನ ಕೆಲವು ಪುಸ್ತಕಗಳಲ್ಲಿ ನೀವು ಹಳೆಯ ಕೃಷ್ಣನ ಪ್ರತಿಮೆಯ ಚಿತ್ರ ಕಾಣುತ್ತೆ ನಿಮಗೆ ಅದರ ಮುಖದಲ್ಲಿ ನಗೆ ಎಷ್ಟು ಸ್ಪಷ್ಟ ಇತ್ತು ಅಂದ್ರೆ ನಾವದನ್ನು ಊಹಿಸುವುದು ಕಷ್ಟ ಅದು ಈ ನಂತರ ನಂತರಗಳಲ್ಲಿ ಪದಾರ್ಥಗಳ ಅಶುದ್ಧಿ ಇರಬಹುದು ಅಥವಾ ಬಳಸುವ ಕೆಲವು ಪದಾರ್ಥಗಳ ಅತಿಯಾದ ಬಳಕೆ ಇರಬಹುದು ಇದರಿಂದ ಸ್ವಲ್ಪ ಸವಿಯುವ ಅಹ್ ಅಂಶಗಳು ನಾವು ಇವತ್ತಿವತ್ತು ನೋಡ್ತಾ ಇದ್ದೇವೆ ಆದ್ರೆ ಆಚಾರ್ಯರ ಕಾಲದಲ್ಲಿ ಅದು ಇದ್ದ ಮಂದಹಾಸದ ಕೃಷ್ಣನ ಮೋರೆಯನ್ನ ನೋಡಿದ್ರೆ ಇನ್ನೇನನ್ನೂ ನೋಡ್ಬೇಕಾಗಿಲ್ಲ ಅನ್ನುವಷ್ಟು ಇವತ್ತಿಗೂ ಅಲಂಕಾರ ಮಾಡಿದಾಗ ಕೃಷ್ಣನಿಗೆ ಒಂದು ಕಣ್ಣು ಅಂತ ಇಟ್ಟಿರ್ತಾರಲ್ಲ ಅದು ಒಂದ್ ರೀತಿ ಇಡೀ ಅದರ ದೇಹದ ಉಳಿದ ಎಲ್ಲ ಅಂಶಗಳು ಕೂಡ ಅಷ್ಟು ಸ್ಫುಟವಾಗಿ ಮನಸ್ಸಿನಲ್ಲಿ ಗಟ್ಟಿ ಕಲ್ಲಿನಲ್ಲಿ ಕೆತ್ತಿದ ಹಾಗೆ ಆ ರೂಪ ಕೂತು ಅಂತ ಒಂದು ಸೌಂದರ್ಯ ಆ ಕೃಷ್ಣನದ್ದು ಸನ್ನಿಧಾನ ಅಂತ ಭಗವಂತ ಆಚಾರ್ಯರ ಕೈಯಿಂದ ಪ್ರತಿಷ್ಠೆಗೊಂಡದ್ದು ಹೀಗೆ ಆಚಾರ್ಯರು ಅಲ್ಲಿ ಪ್ರತಿಷ್ಠೆ ಮಾಡಿದ ಮೇಲೆ ಆ ಅದರ ಪೂಜೆಗೆ ವ್ಯವಸ್ಥೆ ಆಗ್ಬೇಕಲ್ಲ ಬರೀ ಪ್ರತಿಷ್ಠೆ ಮಾಡಿದ್ರೆ ಸಾಲದು ನಿತ್ಯವೂ ತಂತ್ರ ಗ್ರಂಥಗಳಲ್ಲಿ ಹೇಳಿದ ಕ್ರಮದಲ್ಲಿ ಅಲ್ಲಿಯ ತನಕ ಅಲ್ಲೆಲ್ಲ ಇನ್ನೂ ಮಹಾ ಉದ್ದೇಶ ಇದೆ ಇದರ ಹಿಂದೆ ಏನು ತಂತ್ರ ಗ್ರಂಥಗಳು ಕೂಡ ತುಂಬಾ ಅಸ್ತವ್ಯಸ್ತವಾಗಿ ಏನೇನೋ ರೂಪವನ್ನು ತೆಗೆದುಕೊಂಡಿತ್ತು ಅದು ಕೇವಲ ಲೌಕಿಕವಾದ ಅಪೇಕ್ಷೆಗಳನ್ನು ಈಡೇರಿಸುವ ಮುಖ ಅಥವಾ ನಮಗೆ ಆಗದೇ ಇದ್ದವರನ್ನ ಹಣಿಯುವ ಹಂತಕ್ಕೆ ಅದರ ಚಿಂತನೆ ಇದಾಗಿ ಶುದ್ಧ ತಂತ್ರದ ಚಿಂತನೆ ಜಾರಿಯೇ ಹೋಗಿತ್ತು ಅದು ಪರಮ ವೈಷ್ಣವ ತಂತ್ರವಾಗಿ ಹೇಗೆ ಅದರ ರೂಪವನ್ನ ಅಂದ್ರೆ ಅವ್ರ ಗ್ರಂಥ ಬರೆದ ಮೇಲೆ ಹಾಗೊಂದು ರೂಪವನ್ನು ಒಂದು ಕಡೆ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸದೇ ಇದ್ರೆ ಅದು ಗ್ರಂಥದಲ್ಲೇ ಉಳಿದು ಹೋಗುತ್ತೆ ಎಷ್ಟೋ ಸಲ ಕೆಲವು ವಿಷಯಗಳು ಗ್ರಂಥದಲ್ಲಿರುತ್ತೆ ಎಲ್ಲೂ ಲೋಕದಲ್ಲಿ ವ್ಯವಹಾರದಲ್ಲಿ ಇರುವುದಿಲ್ಲ ಆದ್ರೆ ಹಾಗಾಗಬಾರದು ಅನ್ನೋ ದೃಷ್ಟಿಯಿಂದ ತಾನು ತಂತ್ರಸಾರವಾಗಿ ಏನೆಲ್ಲ ನಿಯಮಗಳನ್ನ ಪ್ರತಿಷ್ಠೆ ಅಂದ್ರೆ ಪ್ರತಿಷ್ಠೆಯ ವಿಷಯ ಇವತ್ತು ತಂತ್ರಸಾರ ಒಂದು ಪುಸ್ತಕ ನೋಡಿದರೆ ಅದು ಒಂದು ಮ್ಯಾಗ್ನಮಸ್ ಅಂತ ತಂತ್ರ ಗ್ರಂಥದ ಸ್ವಲ್ಪ ಜಾಲದ ಅರಿವಿದ್ದು ಅದರೊಳಗೆ ಹೊಕ್ಕರೆ ಇದು ಮುಗಿಸಲಾರದ ದಣಿವಾಗದ ಆ ಜ್ಞಾನದ ಕಡಲು ಎಷ್ಟು ವಿಷಯಗಳನ್ನ ಸಂಗ್ರಹ ಮಾಡಿದ್ದಾರೆ ಅಂದ್ರೆ ಬರೀ ನಾಲ್ಕು ಅಧ್ಯಾಯಗಳಲ್ಲಿ ಆ ಕೊಟ್ಟ ಸಂಗತಿ ನೀವು ಒಂದು ಶತಕೋಟಿ ಪ್ರವಿಸ್ತರಂಬಂತ ಏನು ಆ ನಾರಾಯಣ ರೂಪದಿಂದ ಇಡೀ ತಂತ್ರಗ್ರಂಥಗಳ ಸಾರವನ್ನ ಏನೆಲ್ಲ ನಾವು ಓದ್ತೇವೋ ಅದೆಲ್ಲವನ್ನು ಒಂದು ಗ್ರಂಥದಲ್ಲಿ ಆಚಾರ್ಯರು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಅದರಲ್ಲಿ ಇಂತಹ ಸಂಗತಿ ಇಲ್ಲ ಅಂತಿಲ್ಲ ಮಂತ್ರಗಳ ಬಗ್ಗೆ ಬೇಕೋ ಮಂತ್ರಗಳ ಬಗ್ಗೆ ಇದೆ ಎಪ್ಪತ್ತೆರಡು ಮಿನಿಮಮ್ ಅದನ್ನು ಹೊಡೆದರೆ ಇನ್ನೂ ಕೆಲವು ಮಂತ್ರ ಆಗುತ್ತೆ ಮಿನಿಮಮ್ ಎಪ್ಪತ್ತೆರಡು ಮಂತ್ರಗಳನ್ನು ಅದು ಕಲಿಯುಗದಲ್ಲಿ ಫಲಿಸುವಂತದ್ದು ಮಾತ್ರ ಆಚಾರ್ಯರು ಕೊಟ್ಟದ್ದು ಮಂತ್ರಗಳು ಕೋಟಿಗಟ್ಲೆ ಇದೆ ಬರೀ ದುರ್ಯೋಧನನೇ ಮೂರು ಕೋಟಿ ಮಂತ್ರ ಜಪಿಸ್ತಾ ಇದ್ದ ನಿತ್ಯ ದುರ್ಯೋಧನನು ಜಪ ಮಾಡ್ತಿದ್ದ ರಾವಣನು ಜಪ ಮಾಡ್ತಿದ್ದ ಕೆರಣ್ಯ ಕಶಕನು ಜಪ ಮಾಡ್ತಿದ್ದ ಬಿಟ್ಟವರು ನಾನೇ ಅಂದ್ರೆ ನಮ್ಗೆ ಅದರಲ್ಲೂ ಭರವಸೆ ಇಲ್ಲ ನಮಗೆ ಏನು ನಿತ್ಯದೇನು ಹೊಟ್ಟೆ ಬಾಡಾದ್ರೆ ಸಾಕು ಅಂತ ಅದೆಲ್ಲ ತಗೊಂಡು ಏನ್ ಮಾಡುದು ಅಂತ ಆದ್ರೆ ಹಾಗೆ ಕಲಿಯುಗದಲ್ಲಿ ಯಾವ ಮಂತ್ರಗಳು ಕೂಡ ಅದಕ್ಕೆ ಶಕ್ತಿ ಇಲ್ಲ ಆದ್ರೆ ಯಾವುದಕ್ಕೆ ಶಕ್ತಿ ಇದೆಯೋ ಅಂಥ ಮಂತ್ರಗಳನ್ನು ಉದ್ಧರಿಸಿಕೊಟ್ರು ಇನ್ನೂ ಒಂದು ಪ್ರತಿಷ್ಠೆ ಮಾಡಿದ್ದರ ಉದ್ದೇಶ ಕಲಿಯುಗದಲ್ಲಿ ಅತ್ಯಂತ ಸುಲಭವಾಗಿ ಒಲಿಯುವ ಭಗವದ್ ರೂಪ ಅನ್ನೋದು ಕೃಷ್ಣರೂಪ ಕೃಷ್ಣನಿಗಿಂತ ಮಿಗಿಲಾದ ಮತ್ತೊಂದು ತತ್ವವನ್ನು ನಾವು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ರೂಪಗಳು ವಿಶಿಷ್ಟವೇ ಯಾವುದು ಕಮ್ಮಿ ಅಲ್ಲ ಆದ್ರೆ ಕಲಿಯುಗಕ್ಕೆ ಕಲಿಯುಗದಲ್ಲಿ ಕಪ್ಪು ಬಣ್ಣದ ಆ ಕೃಷ್ಣನ ರೂಪದಿಂದಲೇ ಬದುಕು ಶುದ್ಧವಾಗುವುದು ಅಂತ ಯೋಚನೆ ಮಾಡಿ ಅದನ್ನು ಪ್ರತಿಷ್ಠೆ ಮಾಡುವ ಯೋಚನೆಯನ್ನು ಹಾಕಿಕೊಂಡ್ರು ಹೀಗೆ ತಂತ್ರ ಗ್ರಂಥಗಳ ಅನೇಕ ತಪ್ಪು ಚಿಂತನೆಗಳನ್ನೆಲ್ಲ ಪರಿಹರಿಸಿ ಅಂದ್ರೆ ಉಳಿದ ಗ್ರಂಥಗಳನ್ನ ಅಂತ ಹೇಳಿಲ್ಲ ಅದನ್ನು ಓದಿ ಅದರಲ್ಲಿ ಏನಾದ್ರೂ ನಿಮಗೆ ತತ್ವದ ವಿಷಯದಲ್ಲಿ ಗೊಂದಲ ಇದ್ರೆ ನೀವು ತಂತ್ರ ಗ್ರಂಥದ ಮತ್ತು ತಂತ್ರ ಸಾರ ಗ್ರಂಥದ ಸಮನ್ವಯ ಮಾಡಿಕೊಂಡ್ರೆ ಎಲ್ಲಿ ಅದನ್ನ ಬದಲಾಯಿಸ್ಬೇಕು ಅಂತ ಆಚಾರ್ಯರ ಸೂಚನೆ ಇದೆ ಅದನ್ನ ಬದಲಿಸಿ ಉಳಿದಿದ್ದೆಲ್ಲ ಹಾಗೆ ಅದನ್ನು ಮುನ್ನಡೆಸಿದ್ರೆ ಸರಿ ಇನ್ನೇನು ಅದನ್ನ ಲೆಕ್ಕಕ್ಕೆ ಇಲ್ಲ ಅಂತ ಮಾಡಿ ಅಂತ ಹೇಳಿಲ್ಲ ಅದನ್ನ ಆಚಾರ್ಯರು ಸ್ಪಷ್ಟ ಹೇಳಿದ್ದಾರೆ ನಾನು ಎಲ್ಲ ಕಡೆಯಿಂದ ಸಾರವಂತಾಗಿ ಯಾವುದು ದಾರಿ ತಗ್ತಾ ಇದೆ ಅಂತದ್ದಕ್ಕೆ ಗುರಿ ತೋರಿಸ್ತಾ ಇದ್ದೇನೋ ಹೊರತು ಇಡೀ ಗ್ರಂಥವನ್ನು ಎಲ್ಲ ಬಿಡಿ ಇದನ್ನು ಹಿಡಿ ಅಂತ ಹೇಳಿದ್ದಲ್ಲ ಅದು ಭಾಷ್ಯಗಳಲ್ಲೂ ಹಾಗೇನೆ ಪೂರ್ವಾಚಾರ್ಯರ ಭಾಷ್ಯದಲ್ಲಿ ಒಳ್ಳೇದಿದ್ರೆ ಅದನ್ನ ನಾನು ಏನ್ ಮಾಡಿದ್ರು ಎಲ್ಲರನ್ನೂ ಹಂತ ಹಂತವಾಗಿ ಪ್ರತಿ ಅಕ್ಷರ ಖಂಡನೆ ಮಾಡ್ಬೇಕು ಅಂತ ಮಾಡ್ಲಿಲ್ಲ ಆಚಾರ್ಯ ಪೂರ್ವದಲ್ಲಿ ಹೇಳಿದ ಆಚಾರ್ಯರಲ್ಲಿ ಒಳ್ಳೆ ಅಂಶ ಇದ್ರೆ ಅದನ್ನ ಮೌನ ಅದು ಸರಿ ಇದೆ ಅನ್ನ ಏನು ಹೇಳಬೇಕಾಗಿಲ್ಲ ತಪ್ಪಿದ್ರೆ ಅದಕ್ ಮಾತ್ರ ಒಂದು ಅದು ಬಿಟ್ರೆ ಬೇರೆಯನ್ನು ಸ್ವೀಕರಿಸಬಾರದು ಅಂತ ಅರ್ಥ ಅಲ್ಲ ನಮ್ಗೆ ಇದು ಗೊತ್ತೇ ಇಲ್ಲ ನಮ್ಗೆ ಏನಂದ್ರೆ ಅವ್ರು ಹೇಳಿದ್ದಲ್ಲ ಅನರ್ಥ ಆಚಾರ್ಯರು ಹೇಳಿದ್ದೇ ಸಾರ್ಥ ಅಂತ ಹಾಗಲ್ಲ ಆಚಾರ್ಯರು ಹಿಂದಿನದನ್ನು ಓದದೆ ನಾವು ಆಚಾರ್ಯರು ಓದಿದ್ರೆ ನಾವು ಆಚಾರ್ಯರ ಮಹತ್ವವನ್ನೇ ಕಳ್ಕೊಳ್ಳುತ್ತೇವೆ ಆಚಾರ್ಯರ ದೂರದೃಷ್ಟಿಯೇ ನಮ್ಗೆ ಅರ್ಥ ಆಗುದಿಲ್ಲ ಆಚಾರ್ಯರು ಅದರಲ್ಲಿ ಸಿಗದೆ ಉಳಿದು ಹೋದ ಸಂಗತಿಯನ್ನು ಮಾತ್ರ ಕೊಟ್ಟಿರ್ತಾರೆ ಹಾಗಾಗಿ ಉಳಿದ ಸಂಗತಿ ಇನ್ನೂ ಅಲ್ಲಿ ಬಾಕಿ ಇದೆ ಅಂತ ಆಗುತ್ತೆ ಕೆಲವೊಮ್ಮೆ ಇದು ಪ್ರತಿಷ್ಠೆ ಆದ್ಮೇಲೆಂತೂ ಊರವರಿಗೆ ನಮಗೂ ಒಂದು ದಿಕ್ಕಾಯ್ತು ನಮಗೂ ಒಂದು ದೆಸೆ ಇದೆ ಬದುಕಿನಲ್ಲಿ ಎಲ್ಲರಿಗೂ ಶುಕ್ರ ದೆಸೆ ಇರುತ್ತೆ ನಮ್ಗೆ ಇಲ್ಲ ಅಂತಂದ್ರೆ ನಮ್ಗೆ ಕೃಷ್ಣ ದೆಸೆ ಇದೆ ಅಂತ ಕೃಷ್ಣನ ದಾರಿಯನ್ನು ತೋರಿಸಿಕೊಟ್ಟಂತಹ ಆಚಾರ್ಯರನ್ನ ಎಷ್ಟು ಅಂತ ನಾವು ಬಣ್ಣಿಸ್ಲಿಕ್ಕೆ ಸಾಧ್ಯ ಅಂತ ಅಲ್ಲಿ ಅವರು ನೆನಪಿಸಿಕೊಡ್ತಾರೆ ಆಮೇಲೆ ಆಚಾರ್ಯರ ಅನೇಕ ನಡೆನುಡಿಗಳಿಂದ ಜಗತ್ತು ಬೆರಗಾಗಿತ್ತು ಅಲ್ಲಿಂದ ಮತ್ತೆ ಅವರು ಭದ್ರಿಕಾಶ್ರಮಕ್ಕೆ ಇನ್ನೊಮ್ಮೆ ಹೊರಡಬೇಕು ಅಂತ ಶಿಷ್ಯರನ್ನ ಕಟ್ಟಿಕೊಂಡು ದಂಡು ಕೂಡಿಕೊಂಡು ಹೊರಟಿದ್ದಾರೆ ಹೊರಡುವ ದಾರಿಯಲ್ಲಿ ಮತ್ತೊಮ್ಮೆ ಕೆಲವು ಪ್ರಸಂಗಗಳು ನಡೆದ ತನ್ನ ಹೇಳ್ತಾ ಹೋಗ್ತಾರೆ ಹೋಗುವಾಗ ಸುಮ್ಮನೆ ಹೋಗ್ತಿರ್ಲಿಲ್ಲ ಅನೇಕ ಸಜ್ಜನರು ಸಿಕ್ತಿದ್ರು ದುಷ್ಟಜನರು ಸಿಕ್ತಿದ್ರು ಎಲ್ಲರನ್ನು ಅಂದರೆ ಆಚಾರ್ಯರು ಎರಡು ಬಾರಿ ಸಮಗ್ರ ಭಾರತವನ್ನು ಪ್ರದಕ್ಷಿಣೆ ಬಂದಿದ್ದಾರೆ ಮೂರನೇ ಸರ್ತಿ ಯಾರನ್ನು ಕರ್ಕೊಂಡು ಹೋಗ್ಲಿಲ್ಲ ತಾನೊಪ್ಪನೇ ಹೋಗುದು ಅಂತ ಬದರಿಗೆ ಹೊರಟು ಹೋಗಿದ್ದಾರೆ ಆ ಮಾನಶುದ್ಧನವ ಬದರಿಯವು ಅಂತ ಆಚಾರ್ಯರು ಹೊರಟು ಹೋದ ದಿಕ್ಕಿನ ಬಗ್ಗೆ ದಿನದ ಬಗ್ಗೆ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಮ್ಮಲ್ಲಿ ಒಂದು ಕಲ್ಪನೆ ಏನಿದೆ ಅಂದ್ರೆ ಆಚಾರ್ಯರು ಅಲ್ಲೇ ಮಾಯಾಗಿ ಬಿಟ್ರು ಅಂತ ಮಾಯಾಗಿದ್ದಲ್ಲ ಅದು ಅದೃಶ್ಯರಾಗಿರುವ ಸ್ಥಳ ಅಂತ ಬೋರ್ಡ್ ಆಗಿದೆ ಅದು ಅದೃಶ್ಯರಾಗಿ ಇರುವ ಸ್ಥಳ ಅದು ಈಗ್ಲೂ ಇದ್ದಾರೆ ಅಂತ ಹೇಳಿದ ಅದೃಶ್ಯರಾದ ಜಾಗ ಅಂತ ಬೋರ್ಡ್ ಹಾಕಿದ್ದಲ್ಲ ನಾವು ನನ್ನ ಓದುವಾಗ ಒಂದು ಬಿಡಿಸಿ ಓದಿಕೊಳ್ಳದೆ ಇದ್ರೆ ವಿಷಯವೇ ಉಲ್ಟ ಆಗ್ಬಿಡುತ್ತೆ ಇಲ್ಲಿ ಸ್ಪಷ್ಟವಾಗಿ ಆಚಾರ್ಯರು ಉಪದೇಶ ಮಾಡಿದ್ಮೇಲೆ ಕೊನೀಗೆ ಇದೆ ಹದಿನಾರನೇ ಸ್ವರ್ಗದಲ್ಲಿ ಉಪದೇಶ ಮಾಡಿದ್ಮೇಲೆ ದೇವ್ ದೇವಲೋಕದಿಂದ ಮೇಲಿನ ಸ್ವರ್ಗಿಗಳೆಲ್ಲ ಹೂ ಹೂವಿನ ಮಳೆಯನ್ನ ಗರೆದರು ಹೂವಿನ ಮಳೆ ಗರದ ಮೇಲೆ ಶಿಷ್ಯರೆಲ್ಲ ಮುಚ್ಚಿ ಹೋಗಿದ್ದ ಆಚಾರ್ಯರನ್ನ ಬಿಡಿಸಿದಾಗ ತುಳಸಿಯ ಮಾಲೆ ದೇವತೆಗಳು ಹಾಕಿದ್ದವರು ಹೊರಳಲ್ಲಿತ್ತು ಅಲ್ಲಿಂದ ಅವರು ಹೊರಡಿ ಹೊರಟ್ರೂ ಬದನಿಗೆ ಹೋದ್ರು ಅಂತಿದೆ ನಾವು ಆ ಕಥೆಯನ್ನ ತಲೆಗೆ ತಗೊಳ್ಳುವುದಿಲ್ಲ ಯಾಕೆಂದ್ರೆ ಅದಾನ ನಾರಾಯಣ ಪಂಡಿತಾಚಾರ್ಯರು ಭಾವ ಸ್ಪಷ್ಟವಾಗಿ ಮತ್ತೆ ಬಿಡಿಸಿ ಹೇಳಿದ್ದಾರೆ ಅವರು ಅದಕ್ಕೆ ಅವರಿಗೆ ವೃಂದಾವನ ಇಲ್ಲ ಉಳಿದವರಿಗೆಲ್ಲ ದೇಹ ತ್ಯಾಗ ಇದೆ ಆದ್ರಿಂದ ಅವರಿಗೆ ವೃಂದಾವನ ಆಚಾರ್ಯರಿಗೆ ವೃದ್ಧ ಅಲ್ಲಿ ಇದೆ ಅಂತಲೂ ಒಂದು ಲೇಖನ ಬರುದು ನಾ ದೊಡ್ಡ ಏನಾದ್ರು ಏನಾದ್ರು ಹೊಸ್ತು ಹೇಳಿದ್ರೆ ಸಂಶೋಧನೆ ಅಂತ ಇದ್ದದ್ದು ಹೇಳಬೇಕು ಹೊರತು ಇಲ್ಲದ್ದು ಹೊಸ ಹೇಳಿ ಸಂಶೋಧನೆ ಅಲ್ಲ ಹಾಗಾಗಿ ಆಚಾರ್ಯರಿಗೂ ಒಂದು ಸಂ ಆ ವೃಂದಾನದ ಕಥೆಯನ್ನು ಹೇಳಿ ಅದು ಎಲ್ಲೋ ಭದ್ರಿ ಹತ್ರ ಇದೆ ನಾವು ನೋಡಿದ್ದೀವಿ ಅಂತೆಲ್ಲ ಏನೇನೋ ಫೋಟೋ ಎಲ್ಲ ತೋರಿಸಿ ಲೆಕ್ಕ ಆಚಾರ್ಯ ಹಾಗೇನು ಮಾಡಿದ್ದು ಇದೆ ಆದ್ರೆ ಆಚಾರ್ಯರು ನಮ್ಮ ಹಾಗೆ ಮೂರ್ತ ಶರೀರ ಅಲ್ಲ ಅಮೂರ್ತ ಶರೀರ ಆದ್ರಿಂದ ಯಾಕೆಂದ್ರೆ ವಾಯು ಅನಿಲ ಅಮೃತ ಅದೇ ಶರೀರಂ ಅದು ನಮ್ಮ ಹಾಗೆ ಅವರಿಗೆ ಶರೀರದ ಯಾವ ನೋವು ದುಃಖ ಸೆಡಲು ಇಂಥದ್ ಯಾವುದು ಇಲ್ಲ ಅದು ಪೂರ್ತಿ ಅವರಿಗೆ ಇದ್ರೂ ಇಲ್ಲದ ಹಾಗೆ ಅದು ಅವರಿಗೆ ಆ ನಮ್ಗೆ ಕೊನೆಯ ಅಧ್ಯಾಯದಲ್ಲಿ ಸರ್ಗದಲ್ಲಿ ಕಾಣುವಂತಹ ಸಂಗತಿ ಎರಡನೇ ಬಾರಿ ಉತ್ತರದ ಕಡೆಗೆ ಉತ್ತರ ಬೇಕಿರುವವರಿಗೆಲ್ಲ ಉತ್ತರ ಕೊಡ್ತಾ ಪ್ರಯಾಣ ಮಾಡುವಾಗ ಆ ಈಶ್ವರ ದೇವ ಅಂತ ಸುಮಾರು ನಾವು ಈ ಉತ್ತರ ಕರ್ನಾಟಕ ದಾಟಿ ಮಹಾರಾಷ್ಟ್ರದ ಕಡೆಗೆ ಹೋಗುವ ವಿದರ್ಭದ ಪರಿಸರದಲ್ಲೆಲ್ಲ ಇಲ್ಲಿ ಎರಡು ಮೂರು ಘಟನೆಗಳು ಬರ್ತವೆ ಅಲ್ಲಿ ಒಬ್ಬ ಈಶ್ವರ ದೇವ ಅಂತ ಒಬ್ಬ ರಾಜ ಸುಂಕ ಕೊಡ್ಬೇಕು ಸುಂಕ ಕೊಡ್ಲಿಕ್ಕಾಗದೆ ಇದ್ರೆ ಅವರು ನಮ್ಮ ಊರಿಗೊಂದು ಬಾವಿ ಕೆರೆ ತೋಡ್ಬೇಕು ಕೆರೆಯಲ್ಲಿ ಮಣ್ಣಿನ ಕೆಲಸ ಮಾಡಿ ಹೋಗ್ಬೇಕು ಎಲ್ಲರನ್ನು ದುಡಿಸ್ತಾ ಇದ್ದ ಯಾರನ್ನು ಬಿಡ್ತಿರ್ಲಿಲ್ಲ ಇವರು ದಂಡಪಾಣಿಗಳಾಗಿ ಬಂದವರು ಕಾವಿ ಹಾಕೊಂಡವರು ನಮ್ಮ ಅವರು ದುಡ್ಡು ತಗೊಂಡು ಓಡಾಡುವವರಲ್ಲ ಅವರು ನಮ್ಮ ಹತ್ರ ಏನು ಇಲ್ಲ ಹಾಗಿದ್ರೆ ಏನು ಕಣ್ಣು ಮುಖ ನೋಡ್ತೀರಿ ಹೋಗಿ ದುಡೀರಿಂದ ಅಲ್ಲ ನಾವು ಸನ್ಯಾಸಿಗಳು ಇಲ್ಲಿ ತನಕ ಈ ತರದ ಕಾರ್ಯ ಮಾಡಿ ನಮಗೆ ಅಭ್ಯಾಸ ಇಲ್ಲ ಅಭ್ಯಾಸ ಇಲ್ಲದೇ ನಮ್ಗೆ ಬೇಕು ಅಂದ್ರೆ ಊರಿ ಅಲ್ಲೇ ಮಳೆ ಬರೆಸ್ತಿದ್ರು ಭಕ್ತಿಯಿಂದ ಕೇಳಿದ್ದ ಅವನು ದರ್ಪ ತೋರಿಸಿದವ ನಮಗೇನು ಗೊತ್ತಿಲ್ಲ ನೀವೊಂದ್ ಸ್ವಲ್ಪ ಮಾಡಿ ತೋರಿಸಿ ಆಮೇಲೆ ಅದನ್ನ ನೋಡ್ಕೊಂಡು ನಾವು ಮುಂದುವರಿಸ್ತೇವೆ ಅಂತ ಇನ್ನು ಹೌದು ಅಂತಾನೆ ನಂಬಿದ ಪುಣ್ಯಾತ್ಮ ಅಂತೂ ಒಂದ್ ಸ್ವಲ್ಪ ಹೊತ್ತು ಮಾಡಿಸಿದ್ರಿ ಒಂದು ಹತ್ತದೈದು ಜನ ಒಟ್ಟಿಗಿದ್ದಾರೆ ಇನ್ನು ಇವರು ಭಕ್ತರೊಂದು ದೊಡ್ಡ ಪಡೆ ಇದೆ ಎರಡು ನಿಮಿಷಕ್ಕೆ ನನ್ನ ಊರಿನ ಕೆಲಸ ಆಗಿ ಹೋಗುತ್ತೆ ಅಂತ ಹೇಳಿ ಒಂದ್ ಸ್ವಲ್ಪ ಹೊತ್ತು ಹಾರ ಹಿಡಿದು ನೆಲಕ್ಕೆ ಕಚ್ಚತೊಡಗಿದಾಗ ಮರ್ತೋಯ್ತವನಿಗೆ ಇವ್ರ ಹತ್ರ ಹೇಳಿದ್ದೇನ ಅವನೇ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮರ್ತೇ ಹೋದ ಆಚಾರ್ಯರು ಹಾಗೆ ನಡಿತಾ ಅಲ್ಲಿಂದ ತನ್ನ ಮುಂದಿನ ಪ್ರಯಾಣವನ್ನು ಮಾಡಿದ್ರು ಹೀಗೆ ಪ್ರಾಣಪತಿಯಾದವನು ಯಾರನ್ನು ಬೇಕಾದ್ರೂ ಒಳಗಿನಿಂದ ಪ್ರೇರೇಪಿಸಬಲ್ಲ ಅನ್ನೋದನ್ನ ಶಿಷ್ಯರು ಅವತ್ತಿನ ಆ ದಿನದ ಘಟನೆಯನ್ನು ನೋಡಿ ಆಶ್ಚರ್ಯಪಟ್ಟರು ಆಯಿತು ಈ ಸಂಚಾರ ಮತ್ತೆ ಮತ್ತೆ ಹೊಸ ಹೊಸ ಅನುಭವಗಳಿಗೆ ಸಾಕ್ಷಿಯಾಗಿ ನಿಂತಿತು ಒಂದು ಜಾಗದಲ್ಲಿ ಗಂಗೆಯನ್ನ ತಾಕಬೇಕಿತ್ತು ಈಚೆಯಿಂದ ಆಚೆಗೆ ಹೋಗ್ಲಿಕ್ಕೆ ಅಲ್ಲಿಯ ರಾಜನ ಒಪ್ಪಿಗೆ ಇರಲಿಲ್ಲ ಈ ಕಡೆಯಿಂದ ನಮ್ಮ ರಾಜರು ಇದ್ದಿದ್ದು ಆ ಕಡೆಯಿಂದ ಮುಸಲರ ಆಡಳಿತ ನಡೀತಾ ಇತ್ತು ನಡೆಯುವಾಗ ಇಲ್ಲಿಂದ ಆಚೆಗೆ ಹೋದ್ರೆ ಕೊಲ್ಲುದೇ ಆ ತರ ಅದರಿಂದ ಹಾಯ್ದೋಣಿಗಳನ್ನೇ ನಿಲ್ಲಿಸ್ಬಿಟ್ಟಿದ್ರೆ ಯಾಕಂದ್ರೆ ಅಲ್ಲಿಂದ ಇಲ್ಲಿ ವ್ಯಾಪಾರ ಇದ್ರೆ ಹೋಗುದಕ್ಕೆ ಒಂದು ವ್ಯವಹಾರಕ್ಕೆ ಬೇಕು ಅಂತ ಕಣ್ರ ಆಗುದಿಲ್ಲ ಅನ್ನೋ ಇತ್ತಲ್ಲ ನಿಲ್ಲಿಸೇ ಬಿಟ್ಟಿದ್ರು ಆಚಾರ ಮಾಡಿದ್ರು ನೀವ್ನೆಲ್ಲ ನನ್ನ ಬೆನ್ನು ಹಿಡೀರಿ ಹೋಗೋಣ ಅಂತ ಹೇಳಿ ನಾವು ನಮ್ಗೆ ದಾರಿ ಹೋಗ್ಲೇಬೇಕು ತಡೆಯೋದು ಯಾರಾದ್ರೂ ಹೋಗ್ಬೇಕಾದ್ರೂ ದಾರಿ ನಮ್ದು ಅಗತ್ಯ ಅಂತ ಹೇಳಿ ಬೆನ್ನಿ ಒಬ್ಬರ ಬೆನ್ನಿಗೆ ಒಬ್ರು ಹಾದುಕೊಂಡು ಹೋದ್ರೆ ಆ ದಂಡೆ ಹತ್ರ ಹೋಗ್ಬೇಕಾದ್ರೆ ಇಷ್ಟು ಜನ ಸೈನಿಕರು ಮುಗಿಬಿದ್ದು ಅವರನ್ನ ಕೊಲ್ಲಿ ಕಡೀರಿ ಬಳಿರಿ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ದಾರೆ ಇವರು ದಂಡೆಯನ್ನೇ ತೋರಿಸಿ ನಮ್ಮತ್ತ ಬೇರೆ ಏನು ಆಯುಧ ಇಲ್ಲಿ ಇದು ನಮ್ಮ ಒಂದು ರಕ್ಷಣೆಗೆ ಇಂದ ಇರುದಷ್ಟೇ ಹೊರತು ನಿಮ್ಮನ್ನ ನಿಮ್ಮ ಕೈಲಿರುವ ಅಪರೂಪದ ಆಯುಧಗಳ ಮುಂದೆ ಇದೇನು ಅಲ್ಲ ಭಯ ಪಡಬೇಡಿ ನಾವು ನಿಮ್ಗೆ ಏನ್ ತೊಂದರೆ ಕೊಡೋರಲ್ಲ ಅಂತ ಹೇಳ್ಕೊಂಡು ಹೇಳ್ಕೊಂಡು ಸೀದ ಮೇಲೇನೆ ಹತ್ತಿದು ಈ ಕೆಲವೊಂದ್ಸರ್ತಿ ಯುದ್ಧ ಮಾಡ್ಲಿಕ್ಕೆ ಬರೋರು ಅವ್ರಿಗೆ ಯುದ್ಧ ಮಾಡ್ಲಿಕ್ಕೆ ಧೈರ್ಯ ಇಲ್ಲ ಆದ್ರೆ ಹೊಡೆದ್ ಬಿಡ್ತೇನೆ ಹೊಡೆದು ಬಿಡ್ತೇನೆ ಅಂತ ಬಾಯಲ್ಲೇ ಹತ್ತು ಸಲ ಹೇಳ್ತಿರ್ತಾರೆ ಆದ್ರೆ ಹಿಂದೇನು ಸರಿತಾ ಇರ್ತಾರೆ ಆಚಾರ್ಯರ ಆ ಪೇಜಸ್ ನೋಡಿದ ಮೇಲೆ ಯಾರಿಗೂ ಅವರ ಮೇಲೆ ಮುಗಿಬೀಳುವುದಕ್ಕಾಗಲಿಲ್ಲ ಯಾಕಂದ್ರೆ ಅವರು ಒಂದೇ ಒಂದು ವಾಪಸ್ ಆ ಪೆಟ್ಟುಕೊಡುವ ರೀತಿಯ ಯಾವುದೇ ವರ್ತನೆಗಳನ್ನು ತೋರಿಸ್ತಿಲ್ಲ ಅದರಿಂದಾಗಿ ಅವರಿಗೆ ಮುಗಿಬೀಳ್ಲಿಕ್ಕೆ ಆಗ್ಲಿಲ್ಲ ಸುತ್ತು ಸೇರಿದ್ರು ನಿಮ್ಮ ಯಜಮನನ್ನ ಭೇಟಿ ಮಾಡಿಸಿ ನಿಮ್ಮ ದೊರೆಯನ್ನ ಕಾಣಬೇಕು ನಾನು ಸೀದ ಒಳ್ಳೆ ಕಾವಲು ರಾಶಿ ಅದು ಸ್ವಾಗತ ಮಾಡ್ಲಿಕ್ಕೆ ಬಂದ ಹಾಗೆ ಇತ್ತು ಕರ್ಕೊಂಡು ಬಂದ್ರು ಮೇಲಿನ ಉಪ್ಪರಿಗೆಯಲ್ಲಿ ನಿಂತಿದ್ದ ರಾಜನಿಗೆ ಗಾಬರಿ ಯಾರೋ ಒಬ್ಬ ಸನ್ಯಾಸಿನ ಕರ್ಕೊಂಡು ಆ ಬರುವಾಗ ಅವನ ಮುಖದಲ್ಲಿ ಒಂದು ಚೂರು ಕೂಡ ಬೇಗುದಿ ಭಯ ಅಥವಾ ಏನೋ ಆಗ್ಬಿಡುತ್ತೆ ಅನ್ನುವ ಏನೂ ಕಳವಳ ಕಾಣಿಸ್ತಿಲ್ಲ ಯಾರು ಇವನು ಎಲ್ಲಿಂದ ಬಂದಿದ್ದಾನೆ ನೋಡ್ಲಿಕ್ಕೆ ಹತ್ತಾರು ಜನರಲ್ಲಿ ಇವನೊಬ್ಬ ಎತ್ತರದ ವ್ಯಕ್ತಿತ್ವದಿಂದ ಎಲ್ಲರಿಗಿಂತ ಮೇಲೆ ಕಾಣಿಸ್ತಾ ಇದ್ದಾನೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡ ಕೆಳಕ್ಕೆ ಬಂದ ಇತಿಹಾಸಕಾರರು ಬಲ್ಬನ್ ಅಂತ ಹೇಳ್ತಾರೆ ಅಥವಾ ಜಲಾಲುದ್ದೀನ್ ಖಿಲ್ಜಿ ಇವರಿಬ್ರಲ್ಲಿ ಒಬ್ಬ ಆಗ ಆಗ ದಿಲ್ಲಿ ಈಶ್ವರರಾಗಿದ್ದವರು ಇದೇ ಮೊಘಲ್ ಪರಂಪರೆಯ ರಾಜರು ಹಾಗಾಗಿ ಆ ರಾಜ ಇಳಿದು ಬಂದು ಅವರನ್ನ ಪರ್ಷಿಯನ್ ಭಾಷೆಯಲ್ಲಿ ಮಾತನಾಡಿಸಿದ ಇಷ್ಟು ಜನ ಯಮ ನಿಮ್ಮ ನಿಮ್ಮ ಧರ್ಮ ಗ್ರಂಥಗಳಲ್ಲೆಲ್ಲ ಕ್ರೂರಿಗಳಾದ ಯಮಕಿಂಕರರು ಶಿಕ್ಷೆ ಕೊಡುವುದಕ್ಕೆ ವಿಕಾರವಾದ ರೂಪಗಳನ್ನು ತೊಟ್ಟು ಹೊಡೀತಾರೆ ಬಡೀತಾರೆ ಅಂತ ಕೇಳಿದ್ವಿ ನಮ್ಮ ಕಿಂಕರರು ಅದಕ್ಕಿಂತನೂ ಭಯಂಕರರು ಅವರನ್ನು ನೋಡಿದ್ರೆ ನಿಮ್ಗೆ ಭಯ ಆಗ್ಲಿಲ್ವಾ ಸಾಯ್ತೇನೆ ಅಂತ ಅನ್ನಿಸ್ಲೇ ಇಲ್ವಾ ನಿಮಗೆ ಯಾಕೆ ಹೇಗೆ ನಿಮ್ಮಲ್ಲಿ ಅಷ್ಟು ಧೈರ್ಯ ಬಂತು ಅಂತ ಕಂಪನವೇ ಇಲ್ಲದೆ ಇಷ್ಟು ಗಟ್ಟಿ ಮುಟ್ಟಾದ ಮನಸ್ಥಿತಿಯನ್ನು ಹೊಂದು ಬಂದದ್ದು ನೋಡಿದಾಗ ನಿಮ್ಮನ್ನು ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ ಏನಾಯ್ತು ಅಂತ ಆಗ ಆಚಾರ್ಯರು ಅತ್ಯಂತ ಸಲೀಸಾಗಿ ಹೇಳ್ತಾರೆ ಯೋಸೋ ದೇವೋ ವಿಶ್ವದೀಪ ಪ್ರದೀಪ್ತಃ ಕುರ್ಮಸ್ಸರ್ವಂತ ಪರ ಅನುಗ್ರಹೇಣ ನೀನು ಉಪಾಸಿಸುವ ಸೂರ್ಯನಲ್ಲಿರುವ ದೇವನು ನಾನು ಉಪಾಸಿಸುವ ಸೂರ್ಯನಲ್ಲಿರುವ ದೇವನು ಬೇರೆ ಎಲ್ಲ ಎಲ್ಲ ಒಬ್ಬನೇ ಅವನ ಮಕ್ಕಳೇ ಇಬ್ಬರು ಅಂತ ಆದ್ಮೇಲೆ ನಮ್ಮಲ್ಲಿ ಸಹೋದರತ್ವ ಇದೆ ಅಂತಂದ ಮೇಲೆ ನಾವು ನಿಮಗೆ ಭಯಪಡಬೇಕಾದ ಅಗತ್ಯ ಏನಿದೆ ದೇವರ ಹಸಾದಿಂದಲೇ ನಾವು ಕೂಡ ನಮ್ಮ ಕಾರ್ಯಕ್ಕಾಗಿ ಬಂದಿದ್ದೇವೆ ನೀವು ನಿಮ್ಮ ಆಳ್ವಿಕೆಯ ಕೆಲಸವನ್ನು ಮಾಡುತ್ತಾ ಇದ್ದೀರಿ ಅಂತ ಇಷ್ಟು ಹೇಳಿದಾಗ ಉತ್ತರದ ಕಡೆಗೆ ಹೊರಡ್ಲಿಕ್ಕೆ ಬಂದವರು ಹೊರತು ಇಲ್ಲಿ ಇದ್ದು ನಿಮ್ಮ ಹತ್ರ ನಮ್ಮ ಆ ವ್ಯವಹಾರವನ್ನು ಕುದುರಿಸಲಿಕ್ಕೆ ಬಂದವರು ಅಲ್ಲ ಅಂತ ಇಷ್ಟು ಹೇಳುವಾಗ ಆ ದೇವರ ವಿಶ್ವದ ಬೆಳಕಿಗಾಗಿ ಇರುವ ಸೂರ್ಯನ ಉಪಾಸನೆ ಅಂತ ಹೇಳಿದಾಗ ಅವರಲ್ಲೂ ಅದೊಂದು ಉಪಾಸನೆ ಇದೆ ಆ ಹಾಗಾಗಿ ಅವರು ಆ ಹೊತ್ತಿಗೆ ಒಂದು ತಿಂಗಳು ಏನು ತಿನ್ನುವುದಿಲ್ಲ ಎಲ್ಲ ಆದ್ಮೇಲೆ ಸೂರ್ಯ ಕಂತಿದ ಮೇಲೆನೆ ಆಹಾರ ಸ್ವೀಕಾರ ಮಾಡುವುದು ಉಪವಾಸ ಹಾಗೆ ಅದು ಬಹಳ ಅವನ ಮನಸ್ಸಿಗೆ ಹತ್ತಿತು ಹತ್ತಿದಾಗ ರಾಜ್ಯಾರ್ಧವನ್ನೇ ಕೊಡ್ತೇನೆ ನಿಮಗೆ ಅರ್ಧ ಅಂದ್ರೆ ಇಡೀ ರಾಜ್ಯದ ಅರ್ಧ ಅಂತಲ್ಲ ಸಂಸ್ಕೃತದಲ್ಲಿ ಅರ್ಧ ಅನ್ನುವ ಶಬ್ದ ಒಂದು ಭಾಗ ಅನ್ನೋದಕ್ಕೂ ಇದೆ ಅರ್ಧ ಅನ್ನೋದಕ್ಕೂ ಇದೆ ಅದು ಇನ್ನೊಂದು ಅರ್ಧ ಶಬ್ದ ಅಂದ್ರೆ ಪೂರ್ ಅಂದ್ರೆ ಪೂರ್ತಿ ಅಂತನೂ ಅರ್ಥ ಇದೆ ಆ ಎಲ್ಲ ತುಂಬಿದ್ದನ್ನು ಕೊಟ್ಟು ಬಿಡ್ತೇನೆ ಅಂತನೂ ಅರ್ಥ ಇದೆ ಇಲ್ಲಿ ಹೇಳಿದ್ದವನು ರಾಜ್ಯಾರ್ಥ ಅಂತಂದ್ರೆ ಒಂದು ವಿಶೇಷ ಭಾಗವನ್ನ ನಿಮಗೆ ಕೊಡ್ತೇನೆ ಅಂತ ಆಚಾರ್ಯ ನಾವು ಜೋಳಿಗೆ ಇಟ್ಕೊಂಡು ಬಂದವರು ಇದ್ರಲ್ಲಿ ತುಂಬುತ್ತೆ ಅಂದ್ರೆ ತಗೊಂಡು ಹೋಗ್ತಿದ್ವಿ ನಾವ್ ಇದ್ರಲ್ಲಿ ತುಂಬದ್ದನ್ನ ಯಾವತ್ತೂ ಮುಟ್ಟುದಿಲ್ಲ ನಾವು ಸನ್ಯಾಸಿಗಳು ನಮಗೆ ನಾಳೆಗೆ ಇವತ್ತಿಗೆಲ್ಲ ಕೂಡಿಡುವ ಅಭ್ಯಾಸ ಇಲ್ಲ ಆಗಕ್ಕಾಗದಕ್ಕೆ ಏನ್ ಸಿಕ್ಕಿತ್ತು ಅದನ್ನು ತಿನ್ವಿ ಮತ್ತೆ ಬಂದೆ ನಾರಾಯಣನೇ ಇನ್ನೊಂದ್ ಕಡೆ ಕೊಡ್ತಾನೆ ಅನ್ನುವ ಭರವಸೆಯಿಂದ ಹೊರಟವರು ಅದ್ರಿಂದಾಗಿ ಈ ವ್ಯಾರಾದ್ರೂ ಒಂದು ಕೂಡ್ಲೆ ಬಾಂಡ್ ಪೇಪರ್ ತರಿಸಿ ಬರ್ಸಿ ಕಳ್ಕೊಂಡ್ ಬರ್ತೇನೆ ಆದ್ರೆ ಆಚಾರ್ಯರಿಗೆ ಅದು ಯಾವುದೇ ಯೋಚನೆಯಲ್ಲಿ ಇರಲಿಲ್ಲ ಕೇಶವನ ಹಸಾದ ಹೊರತಾದ ಮತ್ತಾವ ಪ್ರಸಾದವೂ ಬೇಕಿರಲಿಲ್ಲ ಆದ್ರಿಂದ ಮುಂದೆ ನಿನ್ನ ಭಟರಾರು ಕೂಡ ಉತ್ತರದ ದಿಕ್ಕಿನತ್ತ ನಡೆಯುವಾಗ ತಡೆಯನ್ನು ಒಡ್ಡದೇ ಇರಲಿ ಇಷ್ಟು ನನ್ನ ನಿನ್ನ ನೀವೇನಾದ್ರೂ ನನಗೆ ಉಪಕಾರ ಮಾಡಬೇಕು ಅಂತಿದ್ರೆ ಈ ಉಪಕಾರವನ್ನು ಮಾಡು ಅಂತ ಹೇಳಿ ಅಲ್ಲಿಂದ ಸೀದಾ ಹೊರಟರು ಆ ದಾರಿಯಲ್ಲಿ ಹೋಗುವಾಗ ಅತ್ಯಂತ ಕಾಡು ದಾರಿ ಹಿಂದೆ ಎಲ್ಲ ಒಂದು ಊರಿನಿಂದ ಇನ್ನೊಂದು ಊರು ಹೋಗುದು ಅಂದ್ರೆ ಎಲ್ಲಾ ಕಡೆ ಹೆದ್ದಾರಿಗಳು ಇರ್ಲಿಲ್ಲ ಆಯಾ ಊರುಗಳಲ್ಲಿ ಇರ್ತಿತ್ತು ಅಷ್ಟೇ ಕಾಡದಾಡಿಯೇ ಕಾಡದಾರಿಯಲ್ಲೇ ಹೋಗಬೇಕಿತ್ತು ಹೋಗುವಾಗ ಮೂರು ಪ್ರಸಂಗಗಳು ಬಂತು ಅಂತ ನೆನಪು ಮಾಡುತ್ತಾರೆ ಮೂರು ಪ್ರಸಂಗಗಳಲ್ಲಿ ಒಂದೇ ಸರ್ತಿ ಏನಾಯ್ತು ಅಂದ್ರೆ ಒಂದಿಷ್ಟು ಜನ ಆಚಾರ್ಯರ ಮೇಲೆ ಮುಗಿಬಿದ್ರು ಅವ್ರ ಎಲ್ಲ ಈ ದೇವರ ಪೂಜೆ ಸಾಮಗ್ರಿ ಪುಸ್ತಕಗಳು ಪ್ರಧಾನ ಪುಸ್ತಕ ದೇವರ ಪೂಜೆ ಸಾಮಗ್ರಿಯಲ್ಲಿ ಇವತ್ತಿನ ಹಾಗೆ ಇಷ್ಟು ಭಂಡಾರಗಳಲ್ಲಿ ಏನು ಇರ್ಲಿಲ್ಲ ಪ್ರಧಾನವಾದವರು ಉಪಾಸನೆ ಮೂರ್ತಿ ಬಿಟ್ರೆ ಇನ್ನೇನು ಇರ್ಲಿಲ್ಲ ಈ ವ್ಯಾಪಾರಿಗಳೆಲ್ಲ ವ್ಯಾಪಾರ ಮಾಡಿದ ಸಂಪತ್ತನ್ನು ವಾಪಸ್ ಮನೆಗೆ ತಗೊಂಡು ಹೋಗಿ ಹೀಗೆ ಕಟ್ಟಿಕೊಂಡು ತಗೊಂಡು ಹೋಗುವುದು ಅವರು ಕೈಯಲ್ಲಿ ಏನಾದ್ರೂ ಒಂದು ದುಡ್ಡು ಇರುತ್ತೆ ಅಂತ ಆ ಕಳ್ಳಕೇ ಜೀವನ ಅವರದ್ದು ಹಾಗೆ ಹೊಡೆದು ಉರುಳಿಸಿ ಲಾಭ ಪಟ್ಕೊಂಡು ಹೋಗುವುದು ಕಷ್ಟ ಪಡ್ಲಿಕ್ಕೆ ತಯಾರಿಲ್ಲದವರು ಆಚಾರ್ಯರ ಹತ್ರ ಒಬ್ಬ ಒಂದಿಷ್ಟು ಜನ ಗುಂಪು ಕಟ್ಟಿ ತುಂಬಾ ಒಟ್ಟಿಗೆ ಸೇರಿ ಅಹ್ ಯುದ್ಧ ಮಾಡಿ ಅವರನ್ನು ಕೊಂದು ಬಿಡಬೇಕು ಅಂತ ಬಂದ್ರೆ ಆಚಾರ್ಯರು ತಮ್ಮ ಕೈಯಲ್ಲಿದ್ದ ಆ ಗಂಟು ಕಟ್ಟಿದ ಮೂಟೆಯನ್ನ ಅವ್ರ ನಡುವೆಗೆ ಎಸ್ದು ಬಿಟ್ರು ಎಸಿದ್ರೆ ಆ ಗಂಟು ನನಗ್ ಬೇಕು ಅಂತ ಒಬ್ಬ ನನಗ್ ಬೇಕು ಅಂತ ಒಬ್ಬ ಹೀಗೆ ಅವರ ನಡುವೆನೆ ಪರಸ್ಪರ ಕಚ್ಚಾಟ ಶುರುವಾಗಿ ಹೊಡೆದಾಡಿ ಸತ್ರು ಆಮೇಲೆ ಗಂಟು ಅಲ್ಲೇ ಬಿತ್ತು ಹಿಡ್ಕೊಂಡು ಮುಂದೆ ಹೋದ್ರು ಇನ್ನೊಂದ್ಸಲ ಏನಾಯ್ತು ಅಂದ್ರೆ ಇದೇ ತರ ಮತ್ತೆ ಒಂದು ಜಾಗದಲ್ಲಿ ಇದು ಒಂದು ದಿನದಲ್ಲಿ ನಡೆದದಲ್ಲ ನಾನು ಮೂರು ಪ್ರಸಂಗ ಒಂದೇ ತರದ್ದಾದ್ರೆ ಒಟ್ಟಿಗೆ ಹೇಳ್ತಾ ಇದ್ದೇನೆ ಇನ್ನೊಂದ್ಸಲ ಏನಾಯ್ತು ಅಂದ್ರೆ ದಾರಿಯಲ್ಲಿ ಹೋಗುವಾಗ ಇದೇ ತರ ಒಂದಿಷ್ಟು ಜನ ಒಟ್ಟಿಗೆ ಮುಗಿದಿದ್ದಾಗ ದಂಡ ಹಿಡಿಯುವ ಕೈ ಅಗತ್ಯ ಬಿದ್ದಾಗ ಹಿಡಿಬೇಕು ಹೋಗು ಅಂತ ಉಪೇಂದ್ರ ತೀರ್ಥರನ್ನು ಕಳುಹಿಸಿದ್ರು ಗುರುಗಳ ಆಜ್ಞೆಯವನ್ ಮೇಲೆ ಏನು ಭಯ ಇಲ್ಲ ಅವ್ರು ಹೇಳಿದ್ಮೇಲೆ ಮುಗಿಯಿತು ಸೀದ ಒಣಗ ನುಗ್ಗಿದ್ರು ಅವರ ಕೈಯಲ್ಲಿದ್ದ ಕೊಡಲಿಯಲ್ಲಿ ಕಸಿದು ಇದ್ದವರ ಎಲ್ಲಾ ಆಯುಧಗಳನ್ನು ನಿರಾಯುಧಗೊಳಿಸಿ ಓಡಿಸಿ ಬೆನ್ನು ಹಾಕಿದವರಿಗೆ ಯಾವ ದಿಕ್ಕಿನಿಂದ ಹೊರಟಿದ್ದೇವೆ ಎನ್ನುವುದು ಯೋಚನೆ ಇಲ್ಲದೆ ಎಲ್ಲಾ ದಿಕ್ಕುಗಳಿಗೆ ಚದುರಿ ಹೋದವು ಇದು ಎರಡನೇ ಪ್ರಸಂಗ ಇನ್ನೊಂದು ದಿವಸದಲ್ಲಿ ಇದೇ ತರ ಮತ್ತೊಂದು ದಾರಿಯಲ್ಲಿ ಹೋಗುವಾಗ ಅವರು ಒಂದು ಬೆಟ್ಟವನ್ನ ಮೇಲೆ ಹತ್ತಿ ಹೋಗ್ತಾ ಇದ್ದಾರೆ ಅಂದ್ರೆ ಹೀಗಾಗಿ ನೀವು ಈ ಬಸ್ಸ ಆಗೊಂದೆ ಘಾಟಲ್ಲಿ ಹೋಗುವಾಗ ಮೇಲಿದ್ದು ದಾರಿಗಳು ಕಾಣಿಸ್ತಾ ಇರುತ್ತೆ ಅಥವಾ ಮೇಲೆ ಹತ್ತಿದಾಗ ಕೆಳಗಿನ ದಾರಿಗೆ ಕಾಣಿಸ್ತಾ ಇರುತ್ತೆ ಈ ಕಳ್ಳರೆಲ್ಲ ಇವ್ರು ಸುತ್ತಿಕೊಂಡೊಂದ್ ಕಾಲ್ ದಾರಿ ಇದೆ ಕಾಲ್ ದಾರಿಯಲ್ಲಿ ಹೀಗ ಮೇಲೆ ಹತ್ತಿ ಹೋಗ್ತಾ ಇದ್ದಾರೆ ಕಳ್ಳ್ರಿಕ್ ಕಳಿಯಲ್ಲೆಲ್ಲ ಏನೋ ಆಭರಣಗಳು ಏನೋ ಇದೆ ಅಂತ ಅನ್ಕೊಂಡು ಬೇಗ ಹೋಗಿ ಹಿಡಿದು ಬಿಡ್ಬೇಕು ಅಂತ ಅವ್ರನ್ನ ಹಿಡೀಲಿಕ್ಕೆ ಹೋಗ್ತಾರೆ ಅಂದ್ರೆ ಮೇಲೆ ಹತ್ತಿ ಹೋಗುವ ದಾರಿಯಲ್ಲಿ ನೋಡಿದ್ರೆ ಏನಿಲ್ಲ ಸೀದ ಮುಂದೆ ಪೂರ್ತಿ ಹುಡ್ಕೊಂಡು ಓಡಿಬಿಟ್ರ ಅನ್ಕೊಂಡು ಮುಂದೆ ಓಡ್ಕೊಂಡು ಹೋದ್ರು ಓಡಿ ಒಂದ್ಸರ್ತಿ ಹಿಂದೆ ತಿರುಗಿ ನೋಡ್ತಾರೆ ಕೆಳಗೆ ಅವ್ರು ಬರ್ತಾ ಇದ್ದಾರೆ ತಲೆ ಕೆಟ್ಟ ವಾಪಸ್ ಮತ್ತೆ ಅದೇ ದಾರಿಯಲ್ಲಿ ಹಿಂದೆ ತೆರಿಗೆ ಮತ್ತೆ ಬಂದ್ರೆ ಮತ್ತೆ ಯಾರು ಇಲ್ಲ ಕೆಳಗಿಳಿದಾರೆ ಕೆಳಗೆ ಓಡಿದ್ರಿ ಅಂತ ಮತ್ತೆ ನೋಡಿದ್ರ ಮೇಲೆ ನೋಡ್ತಾರೆ ಅವ್ರು ಹೋಗ್ತಾ ಇದಾರೆ ಮತ್ತೆ ಒಂಥರ ತಲೆ ಎಲ್ಲ ಕೆಟ್ಟ ಹೋಯ್ತರು ಸೀದಾ ಅಲ್ಲಿ ಬಂದ್ ನಿಂತರು ನಿಂತ್ರೆ ಏನು ಕಾಣಿಸ್ತಿಲ್ಲ ಅವ್ರು ಯಾರು ಕಾಣಿಸ್ತಿಲ್ಲ ಕೊನೆಗೆ ಅವರಿಗೆ ತಾವು ಮಾಡಿದ್ದು ತಪ್ಪು ಅಂತ ಗೊತ್ತಾಯ್ತು ನಾವು ಅನರ್ಥ ಮಾಡ್ಲಿಕ್ಕೆ ಕೊಟ್ಟಿದ್ದೇವೆ ಯಾರೋ ದೊಡ್ಡವರನ್ನ ಕೆಣಕಿದ್ದೇವೆ ಇದು ನಮ್ಮ ಬದುಕಿಗೆ ಶ್ರೇಯಸ್ಸಾಗುದಿಲ್ಲ ಅಂತ ಯೋಚಿಸಿ ಶರಣ ಅದು ಶರಣ ಅಂದ್ರೆ ಅಲ್ಲಲ್ಲೇ ಮರದ ತುಂಡು ಕಲ್ಲಿನ ಬಂಡೆ ಅಂತ ಏನೇನ್ ಇತ್ತೋ ಅದ ಆ ಭಾಗದಿಂದ ಇದ್ದವರ ಇದ್ದು ನಿಂತರು ಒಬ್ಬೊಬ್ಬರೇ ನೋಡಿದ್ರೆ ಎಲ್ಲರೂ ಅಲ್ಲೇ ಇದ್ದಾರೆ ಆ ಅಂದ್ರೆ ಇದು ಒಂದು ಆಚಾರ್ಯರ ಒಂದು ವಿಶಿಷ್ಟವಾದ ಸಿದ್ಧಿ ಯಾರು ಬಂದರೂ ಅವರಿಗೆ ತಾವಿದ್ದೇವೆ ಅಂತಾನೆ ತಿಳಿದಾಗ ಅಲ್ಲಿ ಏನು ವಸ್ತು ಇರುತ್ತೋ ಗೋಡೆ ಗೋಡೆ ತರ ಆಗ್ಬಿಡುದು ಒಂದು ಮೈಕ್ ಸೆಟ್ ಇದ್ರೆ ಮೈಕ್ ಸೆಟ್ ತರ ಆಗ್ಬಿಡುದು ಏನು ಅದರಲ್ಲಿ ಇದೆಲ್ಲ ಒಂದು ಸಿದ್ಧಿ ಇದೇನು ದೊಡ್ಡ ಕೆಲಸವೇ ಅಲ್ಲ ಆಚಾರ್ಯ ಎಲ್ಲರೂ ಕೂಡ ಬೇಕು ಅಂತ ಅವರು ಈ ಪವಾಡವನ್ನ ತೋರಿಸಿದ್ದು ಅಂತ ಇಲ್ವೇ ಇಲ್ಲ ಆದ್ರೆ ಅನಿವಾರ್ಯ ಕೆಲವೊಮ್ಮೆ ಪ್ರಸಂಗವನ್ನ ನೋಡಿ ಹಿಂದಿನವ್ರಿಗೆ ಹಾಗೆ ತೋರಿಸ್ಲಿಲ್ಲ ಇವರು ಯೋಗ್ಯರಿದ್ರು ಅಥವಾ ತಿದ್ದಿಕೊಳ್ಳುವ ಬುದ್ಧಿಯವರಾಗಿದ್ರು ಹಾಗಾಗಿ ಒಬ್ಬರನ್ನ ಪರಸ್ಪರ ಹೊಡೆದಾಡಿಕೊಂಡು ಸಾಯುವಂತೆ ಮಾಡಿದ್ರು ಇನ್ನೊಬ್ಬರನ್ನ ಹೊಡೆದು ಓಡಿಸಿದ್ರು ಇನ್ನು ಈ ಮಂದಿಯನ್ನ ತಿದ್ದಿದ್ರು ಅಂದ್ರೆ ಮೂರು ತರದ ಜನ ಇರ್ತಾರೆ ಹನುಮಂತ ಆಪ್ತನಾದಂತಹ ಮೈನಾಕನನ್ನ ತಬ್ಬಿ ಅವನನ್ನು ಪ್ರೀತಿಯಿಂದ ಕಳುಹಿಸಿಕೊಟ್ಟ ಸುರಸೆಯನ್ನ ನಾಗ ಮಾತೆಯಾದವಳು ತಿನ್ನಬೇಕು ಅಂತ ಬಂದವಳನ್ನ ಬಾಯೊಳಗೆ ನುಗ್ಗಿ ಸ್ಪರ್ಧೆಗೆ ಉತ್ತರ ಕೊಟ್ಟು ಅವಳಿಂದ ಮತ್ತೆ ತಾನೇ ನಿನ್ನ ಅಪೇಕ್ಷೆ ಈಡೇರಿತನೋ ಇನ್ನ ಹೊರಡಬೇಕು ಅಂತ ಹೇಳಿದಾಗ ಹೋಗಿ ಬಂತ ಅವಳ ಅವಳನ್ನು ಸ್ಪರ್ಧೆಯಿಂದ ಸೋಲಿಸಿ ಮುಂದೆ ನಡೆದ ಮತ್ತೂಬ್ಳು ಅವನನ್ನ ನುಗ್ಲೇಬೇಕು ಅಂತ ರಾಹುವಿನ ತಾಯಿ ಹ್ಮ್ ಸಿಂಹಿಕ ಅಂತ ರಾಹುಲನ ತಾಯಿ ಇಲ್ಲ ರಾಹುವಿನ ತಾಯಿ ಆ ತಾಯಿ ಒಂದೇ ಸತ್ಯವನ್ನು ನೆರಳಿನಿಂದ ಹಿಡಿದು ನುಂಗಬೇಕು ಅಂತ ಬಂದಾಗ ಹನುಮಂತ ಬಾಯಿಯೊಳಗೆ ಪ್ರವೇಶಿದ ಅವಳು ಹೇಳಿದ ಹಾಗೆ ರಾಮ ಕಾರ್ಯಕ್ಕಾಗಿ ಹೋಗ್ತಾ ಇದ್ದೇನೆ ನನ್ನನ್ನು ಬಿಡು ಅಂತ ನಿನ್ನ ಮಾತು ಕೇಳಿಕಲ್ಲ ನಾನು ಇರುದು ನನ್ನನ್ನು ನಿನ್ನನ್ನು ನಾನು ಹುಡುಲಿಕ್ಕಿರುದು ಚತುರ್ಮುಖನ ಹೊರಬಲಯ ಇದೆ ಅಂತ ಆ ಲಂಕೆಯ ಹೊರವಲಯದ ಕಾಲಲು ಘಾತಿಯಾಗಿ ನಿಂದವಳು ಹನುಮಂತನನ್ನ ನುಂಗಿದ ನುಂಗಿದ್ಲು ನುಂಗಿದ್ರೆ ದೇಹವನ್ನೇ ಸೀಳಿ ಪರಕ್ಕೆ ಬಂದು ಸೇಮ್ ಅದೇ ಘಟನೆಗಳು ಇಲ್ಲಿಯೂ ನಮಗೆ ಮರುಕಳಿಸಿದ್ದು ಆಚಾರ್ಯ ಮಧ್ವರ ಜೀವನದಲ್ಲಿ ಯಾರು ಆಪ್ತರಾಗಿ ಬಂದ್ರೂ ಅವನನ್ನು ತಿದ್ದಿ ಕಳಿಸಿದ್ವಿ ಈಗ ಬೇಡ ನಾನು ಹಾಲು ಹಣ್ಣು ತಿನ್ಲಿಕ್ಕೆ ಮತ್ತೊಮ್ಮೆ ಸಿಗ್ತೇನೆ ಈಗ ರಾಮ ಕಾರ್ಯಕ್ಕೆ ತೊಡಕಾಗುತ್ತೇನೆ ಅವನು ಆಯ್ತು ಅಂತ ಒಪ್ಪಿಕೊಂಡ ಅಪ್ಪಿ ಕಳುಹಿಸಿದ ಅವಳು ಇಲ್ಲ ನನಗೆ ದೇವರೂಪದ ವರ ಇದೆ ಸ್ಪರ್ಧೆಯ ಮೂಲಕ ನಿನ್ ನನ್ನ ತಾಕತ್ತೇನು ನಿನ್ನ ತಾಕತ್ತೇನು ಪರಿಚಯ ಆಗ್ಲೇಬೇಕು ಅಂತ ಹಠ ಹಿಡಿದ್ಲು ಅಲ್ಲಿ ತಾಕತ್ತು ತೋರಿಸಿದ ಹಾಗೆ ಆಚಾರ್ಯರು ನಮ್ಮಲ್ಲೂ ಹೊಡೆದಾಡ್ಲಿಕ್ಕೆ ಜನ ಇದ್ದಾರೆ ನೀನೇನು ನೀವೇನು ಬಹಳ ಆಯುಧ ಹಿಡ್ಕೊಂಡು ಬಂದ ತಕ್ಷಣ ಕೈಯಲ್ಲಿದ್ದಲ್ಲ ಒಪ್ಪಿಸಿ ಬಿಡ್ತೇವೆ ಅಂತ ಯೋಚನೆ ಮಾಡ್ಬಿಡಿ ಪ್ರತಿರೋಧ ಒಡ್ಡುವ ಶಕ್ತಿ ನಮಗಿದೆ ಅಂತ ತೋರಿಸಿದ್ರು ಇನ್ನೊಂದು ಅವರ ಮಧ್ಯಕ್ಕೆ ಆ ಗಂಟನ್ನ ಹಾಕಿ ಪರಸ್ಪರ ಅವರೇ ಕಿತ್ತಾಡುವಂಥದ್ದು ಯಾಕೆಂದ್ರೆ ಸನ್ಯಾಸ ಧರ್ಮದಲ್ಲಿ ಇದ್ದದ್ರಿಂದ ಹೊಡೆದು ಉರುಳಿಸಿ ಕೊಲ್ಲುವಂತದ್ದು ಅವರಿಗೆ ಆ ಅಲ್ಲ ಅಂದ್ರ ಆ ಧರ್ಮಕ್ಕೆ ಹೊಂದುವಂತದ್ದಲ್ಲ ಅದ್ರ ನನಗೆ ಪರಸ್ಪರ ನೀವೇ ಹೊಡೆದಾಡಿಕೊಂಡು ಸಾಯುವಾಗ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಹೊಡೆದಾಡಿಸಿಕೊಂಡು ಓಡಾಡುವಂತೆ ಮಾಡಿದ್ರು ಹೀಗೆ ಕೆಲವೊಮ್ಮೆ ಹತ್ತಿರದವರಿಂದಲೇ ತೊಂದರೆ ಬರುತ್ತೆ ಆತ್ಮಾತ್ಮೀಯ ಸಮುದ್ಭವ ಅಂತ ಇನ್ನು ಕೆಲವೊಮ್ಮೆ ಸ್ಪರ್ಧೆಯಿಂದ ತೊಂದರೆ ಬರುತ್ತೆ ಇನ್ನೊಮ್ಮೆ ಶತ್ರುಗಳಿಂದ ತೊಂದರೆ ಬರುತ್ತೆ ಹೀಗೆ ಮೂರು ತರದ ತೊಂದರೆಗಳು ನಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ ನಮ್ಮವರೇ ನಮ್ಮ ಹತ್ತಿರದವರೇ ಎಲ್ಲೋ ಉಪನ್ಯಾಸ ಕೊರಟಾಗ ಅರಿ ಹೀಗೆ ಮಾರ್ಕೆಟ್ಗೆ ಹೋಗ್ಬಾರೀ ತುಂಬಾ ಏನೋ ಕಮ್ಮಿ ಬೆಲೆಗೆ ಏನೋ ಮಾರ್ತಾ ಇದ್ದಾರೆ ಅಂತ ಸಿಗ್ತದೆ ನಮ್ಗೆ ನಮ್ಮವರೇ ಪಾಪ ಅವ್ರಿಗೆ ಆಗುದಿಲ್ಲ ಅಂತ ಹೇಳುದು ಬೇಡ ನಾವು ಇದನ್ನ ಬಿಟ್ಟು ಅಲ್ಲಿಗೆ ಹೋಗ್ತೇವೆ ಆಗ ಜಾಣತನಾಗಿದ್ರೆ ಇಲ್ಲ ಮತ್ತೆ ಆರು ಗಂಟೆ ಎಂಟು ಗಂಟೆ ಮೇಲೆ ಹೋಗೋಣ ಬೇಟೆ ಆಗ್ಲೂ ಓಪನ್ ಇರುತ್ತೆ ಮೊದಲೊಂದು ಇವತ್ತು ಕೇಳ್ಬೇಕಾದ ಉಪನ್ಯಾಸ ಮುಗಿಸಿ ಹೋಗೋಣ ಅಂತ ಯೋಚನೆ ಬಂದ್ರೆ ಆಗ ಅದು ಆತ್ಮೀಯರಿಂದ ಆದ ಅಪಾಯವನ್ನು ತಪ್ಪಿಸಿಕೊಳ್ಳುವ ವಿಧಾನ ನೋಯಿಸ್ಬೇಕು ಅಂತಲ್ಲ ಮತ್ತೆ ಆತ್ಮೀಯತೆಯಿಂದಲೇ ತಪ್ಪಿಸುವಂತದ್ದು ಇನ್ನೊಂದ್ಸರ್ತಿ ನಮ್ಗೆ ಸ್ಪರ್ಧೆ ಇಲ್ಲ ಇದು ಕೇವಲ ಈಗ ಕ್ರೀಡಾ ಸ್ಪರ್ ಒಂದು ಸ್ಫೂರ್ತಿ ಇಂತ ಇರುತ್ತಲ್ಲ ಕ್ರೀಡಾ ಸ್ಫೂರ್ತಿ ಇಂತ ಆಟದಲ್ಲಿರುವಾಗ ಎದುರಾಳಿ ಆಟದಿಂದ ಹೊರಗೆ ಬಂದ ಮತ್ತೆ ನಾವು ಯಾರು ವಿರೋಧಿಗಳಲ್ಲ ಅನ್ನು ಎಚ್ಚರಿಂದ ಬದುಕುವ ಸ್ಪರ್ಧೆಗೆ ಉತ್ತರ ಕೊಡುವಂತಹದ್ದು ಒಂದು ಸಿದ್ಧಿ ಅದು ಬೇಕು ನಮಗೆ ಇನ್ನು ಕೆಲವೊಂದ್ಸಲ್ತಿ ಕಾಲೆಳೆದು ಕೆಳಗೆ ಬೀಳಿಸಲೇಬೇಕು ಅಂತ ಹಠ ಮಾಡಿದಾಗ ತುಳಿದ ಮೇಲೆ ಹತ್ತಲೇಬೇಕಾದ ಪರಿಸ್ಥಿತಿ ಬರುತ್ತೆ ಇಂತಹ ಮೂರು ತೊಂದರೆಗಳನ್ನ ನಿರ್ವಹಿಸುವ ಬಗೆಯನ್ನು ನಮ್ಗೆ ಇಲ್ಲಿ ಆಚಾರ್ಯರು ತೋರಿಸಿಕೊಟ್ಟದ್ದನ್ನು ನಮಗೆ ಕಾಣ್ತೇವೆ ಹೀಗೆ ಆ ಮತ್ತೊಂದ್ಸತಿ ಸತ್ಯತೀರ್ಥರು ಅಪಾಯಕ್ಕೀಡಾದಾಗ ಇದ್ದಕ್ಕಿದ್ದಂತೆ ಹುಲಿ ಅವರ ಮೇಲೆ ದಾಳಿ ಮಾಡಿದಾಗ ತಕ್ಷಣ ತಾನು ಎದುರು ಬಂದು ತನ್ನ ಬೆರಳಿನಿಂದ ಅದರ ತಲೆ ಮೇಲೆಯನ್ನು ಕುಟುಕಿ ಅದು ಇದ್ದಕ್ಕಿದ್ದಾಗೆ ಭಾರದ ಹೊರೆಯನ್ನು ತಾಳಲಾರದೆ ಅಲ್ಲಿಂದ ಓಡಿ ಅದು ಅಂದ್ರೆ ಪೆಟ್ಟು ತಿಂದು ಅಲ್ಲಿಂದ ಜಾರಿ ಹೋಯಿತು ಹೀಗೆ ಶಿಷ್ಯರನ್ನು ಕಾಪಾಡಿದ ಬಗೆಗಳು ಅನೇಕ ಬಾರಿ ಇಂತಹ ಅನೇಕ ಘಟನೆಗಳ ಮೂಲಕ ಆಚಾರ್ಯರು ಕೊಟ್ಟಂತಹ ಅನುಗ್ರಹ ಅದು ಚಿಂತಿಸಿದಷ್ಟು ದೊಡ್ಡದು ಹತ್ತಿನಾವತಿಗೆ ಬಂದ ಘಟನೆಯನ್ನು ಹೇಳಿ ಅಲ್ಲಿ ಚಾತುರ್ಮಾಸಕ್ಕೆ ಕೂತಿದ್ರು ಪಾಠ ಆಗುವಾಗ ಅಹ್ ದೇವತೆ ನಾನೇ ಎದ್ದು ಬಂದು ಆಚಾರ್ಯರಿಗೆ ನಮಿಸಿ ಆ ಆಚಾರ್ಯರಿಂದ ವಿಶೇಷವಾದ ಪ್ರೀತಿಯ ಮಾತುಗಳನ್ನು ಪಡೆದು ಶಿಷ್ಯನನ್ನು ನೋಡ್ತಾ ಇದ್ದಾರೆ ನೋಡ್ತಾ ಇದ್ದ ಹಾಗೇನೆ ಗಂಗೆ ಮೂರ್ತಿ ಎತ್ತಿ ಬಂದು ಆಚಾರ್ಯರನ್ನು ನಮಿಸಿ ಅಲ್ಲಿಂದ ಹೊರಟು ಅಂತ ಇಂತಹ ಅನೇಕ ಘಟನೆಗಳನ್ನು ಹೇಳ್ತಾರೆ ಹಾಗೆ ಆಚಾರ್ಯರ ಚಿಂತನೆಯನ್ನ ಇವತ್ತಿನ ಆ ಭಾಗದಲ್ಲಿ ಎಷ್ಟು ನೋಡ್ಲಿಕ್ಕಾಯ್ತೋ ಅದೆಲ್ಲವನ್ನು ಕೂಡ ಆಚಾರ್ಯರಲ್ಲಿ ನೆಲೆಸಿದ ಹೈಗ್ರೀವಾಭಿನ್ನ ವಿಧವ್ಯಾಸರೂಪಿ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತಾ ಕೃಷ್ಣಾರ್ಪಿತ ವಸ್ತುಕರ ಸ್ವರೀ ಪುಸ್ತಕ ಶಂಕಚಕ್ರೇ ಬಿಭ್ರತಿಕ ವಿಚು ಕುಂಡೀಕೆ ನಿಷಣ್ಣ ಅಮ್ಲಾಶ್ರೇರೃತವಿಷೇ ರಂಶು ಬಿಪ್ಲಾವ ಆಯುರ್ಭೂಟಮಿ ಮಾನಸೇ ಮಾಪತಿ ಪೂರ್ಣಗುಣಂ ಮುಕುಂದನ್ ವ್ಯಾಸಂಚ ವಿಜ್ಞಾನಸಹಸ್ರಭಾಲ ಪೂರ್ಣ ಪ್ರಬೋಧಂಚ ಸುತೀಪಂ ಕ್ರಮ ಗುರುಶ್ಚ ಪ್ರಣಮೂರ್ಧನಾ ಸರ್ವೇಂದ್ರಿಯಸ್ಥ ಮುಖ್ಯಪ್ರಾರಸ್ಥ ವಿಷ್ಣುನಾೇತ ಶ್ರೀಷತು ಕೈಷ್ಯೇ ಕರಚಾಖಿ ನಾರಾಯಣೇಖನಾಥಂ ಪಂಚ ಪ್ರಿಯ ಸಕಲಲೋಕಸ್ತಂತ್ರೈಪುಣ್ಯವಜಿತಿ ವಂದೇ ಹವ್ನಮರಸಿಂದ್ಯ ಕಾಂಥಗುಣೈಕಾಂನ ವಿದ್ಯುನಾಥ ಪ್ರತಿಮ ಪ್ರ ನಾರಾಯಣಾಖಿಲಕಾರಣ ಪ್ರಾಣ ನಮಸ್ಕರ ಸ್ವಸ್ತಸ್ತು ಸತಾ ಹರಿ ಓ ಶ್ರೀ ಗುರುಭ್ಯೋ ನಮ ಗೀತಾಭಾಷ್ಯದ ಸಮರ್ಪಣೆಯನ್ನು ಮಾಡಿದಾಗ ಸ್ವತಃ ಭಗವಂತನೇ ತಾನು ಎದುರುಗಡೆ ಕೂತು ಕೇಳಿ ಮೆಚ್ಚಿ ಅದರಲ್ಲಿ ಆಗಬೇಕಾದ ಬದಲಾವಣೆಯನ್ನು ತಿಳಿಸಿದ್ದಾನೆ ನಟ್ಟಗಿರುಳು ದಿವ್ಯವಾದ ಆಚಾರ್ಯರ ಪ್ರವಚನವನ್ನು ತಾನು ಕೇಳಬೇಕು ಅಂತ ಭಗವಂತ ಆದೇಶಿಸಿ ಹೇಳಿದಾಗ ಆಚಾರ್ಯರು ಬಹಳ ಸಂತೋಷದಿಂದ ಭಗವಂತನಿಗೆ ತನ್ನ ಮಾತುಗಳ ನುಡಿಮಾಲೆಯನ್ನ ಅರ್ಪಿಸಿದ್ದಾರೆ ಭಗವಂತ ಬಹಳ ಸಂತೋಷದಿಂದ ಒಂದು ಸರ್ತಿ ಉದ್ಗಾರ ತೆಗೆದಂತೆ ಆ ಉದ್ಗಾರ ತೆಗೆದ ಶಬ್ದಕ್ಕೆ ಶಿಷ್ಯರಿಗೆ ಎಚ್ಚರವಾಗಿದೆ ಆದರೆ ಮತ್ತೆ ದೇವರು ಮರೆಯಾಗಿದ್ದಾನೆ ಶಿಷ್ಯರಿಗೆ ಅನ್ನಿಸ್ತು ಯಾರೋ ಇಷ್ಟು ಹೊತ್ತು ಇಲ್ಲಿ ಕೇಳ್ತಾ ಇದ್ರು ಆಚಾರ್ಯರ ಮಾತು ಅವರಿಗೆ ಕಿವಿಗೆ ಬೀಳ್ತಾ ಇದ್ರು ಕೂಡ ಅದೆಲ್ಲೋ ಅವರು ಮಲಗಿದ ಕನಸಿನಲ್ಲಿ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ರು ಆದ್ರೆ ಆಚಾರ್ಯರು ಯಾರಿಗೂ ಎದುರುಗಡೆ ಸಮರ್ಪಣೆ ಮಾಡಿದ್ದಾರೆ ಅಂತ ಅನ್ನೋದು ಅವರಿಗೆ ಸ್ಪಷ್ಟ ಅರ್ಥ ಯಾಸರು ನನ್ನ ಆಶ್ರಮಕ್ಕೆ ಬಾ ಅಂತ ಅಲ್ಲಿ ರಾತ್ರಿಯೇ ಕರೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ರಾತ್ರಿ ಒಂದಿಷ್ಟು ಸಂದೇಶಗಳನ್ನು ಅಂದ್ರೆ ಆಗ್ಲೇ ಅವರು ನಲವತ್ತೆಂಟು ದಿವಸ ನಿರಂತರವಾದ ಶೀತಲ ಗಂಗೆಯಲ್ಲಿ ಸ್ನಾನ ಕಾಷ್ಠ ಮೌನ ಬರೀ ಭಗವಂತನ ಚಿಂತನೆಯಲ್ಲೇ ಕಾಲ ಕಳೆದ ಮೆಚ್ಚಿ ಮೇಲೆ ಆಶ್ರಮಕ್ಕೆ ಈಗಿರುವ ಬದಲಿಯ ಆಚೆಗೆ ಉತ್ತರ ಬದಲಿ ಅಂತ ಹೇಳ್ತಾರೆ ಆ ಜಾಗಕ್ಕೆ ಕರಿದ್ರು ಆಚಾರ್ಯರು ಹೊರಟರು ಹೊರಟಾಗ ಮಧ್ಯದಲ್ಲಿ ಎಚ್ಚರ ಆಯಿತು ಹಿಂಬಾಲಿಸಿಕೊಂಡು ಹೋಗಿ ಬಹಳ ದೂರ ಸಾ ಆಗದೆ ಕೊನೆಗೆ ಸಂಕೇತ ಮಾತ್ರದಿಂದಲೇ ಮರಳಿ ತಮ್ಮ ಅನಂತ ಮಠ ಯುಧಾಶ್ರಮದ ಸೇರಿದ್ದಾರೆ ಹೀಗೆ ಸತ್ಯತೀರ್ಥರಿಗೆ ಹಿಂದಿನ ಹನುಮ ಭೀಮ ಅವತಾರದ ನಡೆಗಳು ಆಚಾರ್ಯರಲ್ಲಿ ಕಂಡು ತನ್ನ ಜೊತೆಗಿದ್ದ ಎಲ್ಲ ಶಿಷ್ಯರಿಗೆ ಆಚಾರ್ಯರು ಹೀಗೆ ನಮ್ಮನ್ನು ಬಿಟ್ಟು ಹೋದರು ಅಂತ ತುಂಬಾ ದುಃಖಪಟ್ಟರು ಆಚಾರ್ಯರು ಹಾಗೆ ಹೇಳಿದ್ರು ನಾನು ಮರಳಿ ಬರ್ತೇನೆ ಎನ್ನುವ ಗೊತ್ತಿಲ್ಲ ಅದು ವೇದವ್ಯಾಸನಿಗೆ ಗೊತ್ತಿರುವುದು ನೀವು ಬೆಟ್ಟಗಳನ್ನ ಉಳಿಸಿಕೊಳ್ಳಿ ನೀರನ್ನ ರಕ್ಷಿಸಿಕೊಳ್ಳಿ ಪರ ಪರದೈವವೆನಿಸಿದ ಪರಮಾತ್ಮನನ್ನ ಅವನ ಅಡಿದಾರರುಗಳನ್ನು ಎಂದೂ ಬಿಡದಿರಿ ನಾರಾಯಣನಿಗಿಂತ ಪರ ಪರದೇವತೆ ಮತ್ತೊಬ್ಬ ಇಲ್ಲ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ ಇಂತ ಎಚ್ಚರಿಕೆಯಿಂದ ಬಾಳಿ ನಾನು ಹೇಳಿದಂತಹ ಮಾತಿಗೆ ಸಮನಾದ ಮತ್ತೊಂದು ಸಾಕಿಯಾದ ಮಾತು ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ನಾನು ಇಲ್ಲಿ ತನಕ ನಿಮಗೆ ಏನೆಲ್ಲಾ ತಿಳಿಸಿದ್ದೇನೆ ಬೋಧಿಸಿದ್ದೇನೆ ಎಚ್ಚರಿಸಿದ್ದೇನೆ ಅದನ್ನ ಮನಸ್ಸಿಟ್ಟು ಅಧ್ಯಯನ ಮುಂದುವರೆಸಿ ಅಂತ ಹೇಳಿ ತನ್ನ ಬರುವಿಕೆಯ ಬಗ್ಗೆ ಖಚಿತತೆ ಇಲ್ಲ ಅನ್ನೋದನ್ನ ಹೇಳಿದಾಗಂತೂ ಶಿಷ್ಯರಿಗೆ ಜೊತೆಯಲ್ಲಿದ್ದ ಇನ್ನೂ ಅನೇಕ ಭಕ್ತರಿಗೆಲ್ಲ ಬಹಳ ವ್ಯಗ್ರರಾಗಿ ಹೋದು ಆಚಾರ್ಯರಿಲ್ಲದೆ ನಮಗೆ ಬದುಕಿದೆಯಾ ನಾವು ಹೇಗ್ ಬದುಕುವುದು ಅಂತ ತುಂಬಾ ದುಃಖ ಆಯಿತು ಇತ್ತ ಆ ಉತ್ತರ ಮನುಷ್ಯ ದುರ್ಗಮವಾದ ಪ್ರದೇಶವನ್ನ ಆಚಾರ್ಯರು ಪ್ರವೇಶಿಸಿದ್ದಾರೆ ಶಿಷ್ಯ ಆ ವ್ಯಾಸರ ಶಿಷ್ಯರೆಲ್ಲ ಮುನಿಗಳು ಅನೇಕ ಜನ ದೂರದಿಂದ ಆಚಾರ್ಯರು ಬರುವುದನ್ನು ನೋಡಿ ಆಶ್ಚರ್ಯಪಟ್ಟರು ವ್ಯಾಸರು ಜೊತೆಗೆ ಮಧ್ವರು ಎರಡೂ ವ್ಯಕ್ತಿಗಳು ಕಾಣ್ತಾ ಇದ್ದಾರೆ ಋಷಿಗಳಿಗೆ ಮಧ್ವಾಚಾರ್ಯರ ಮೇಲೆ ಬರ್ತಾ ಇವನು ಭಗವಂತನದ್ದೇ ಪಡಿ ಅವನದ್ದೇ ಪ್ರತಿಬಿಂಬ ಅನ್ನುವ ಹಾಗೆ ಎಂಥ ಎತ್ತರದ ಮೈಕಟ್ಟು ಎಂಥ ನಗೆ ಎಷ್ಟು ದೀರ್ಘವಾದ ಉದ್ದನೆಯ ತೋಳು ಗಂಭೀರವಾದ ನಗೆ ಎಲ್ಲ ದೃಷ್ಟಿಯಿಂದಲೂ ವ್ಯಾಸರನ್ನ ಹೋಲಿಕೆಯಿಂದಲೇ ಕೂಡಿರುವಂತಹ ವ್ಯಾಸರು ಸ್ವಲ್ಪ ಬಣ್ಣದಲ್ಲಿ ಕಪ್ಪು ಇವರು ಬಂಗಾರದ ಬಣ್ಣ ನೀಲಿ ಮತ್ತು ಬಂಗಾರ ಒಟ್ಟು ಸೇರಿದರೆ ಒಂದು ವಿಚಿತ್ರವಾದ ಕಾಂಬಿನೇಷನ್ ಕಾಣುವ ಹಾಗೆ ಅವರಿಗೆ ಎರಡೂ ಬಣ್ಣಗಳಲ್ಲಿರುವ ಎರಡು ವಿಭೂತಿಗಳನ್ನ ಆಶ್ಚರ್ಯದಿಂದ ಹೊಗಳಿದಷ್ಟು ಅವರಿಗೆ ಪದಗಳೇ ಸಿಗಲಿಲ್ಲ ಆಶ್ರಮದ ಮುನಿಗಳೆಲ್ಲ ಓಡಿ ಬಂದು ಆಚಾರ್ಯ ಮಧ್ವರನ್ನ ಆತಿಥ್ಯ ಮಾಡಿದ್ರು ಕರೆದ್ರು ಕಾಲಿಗೆ ಕೈಗೆ ಪಾಧ್ಯ ಅರ್ಜೆಗಳನ್ನ ಕೊಟ್ಟು ಮುನ್ನೆ ಕರ್ಕೊಂಡು ಬರಬೇಕಾದ್ರೆ ಆಚಾರ್ಯರು ದೊಡ್ಡದಾದ ಒಂದು ಬದರಿ ವೃಕ್ಷವನ್ನ ನೋಡಿದ್ದಾರೆ ಆ ಬದರಿ ವೃಕ್ಷದ ಬುಡದಲ್ಲಿ ಇನ್ನೂ ಅನೇಕ ಋಷಿ ಕೂತಿದ್ದಾರೆ ಅದರ ನಡುವುದಿನಲ್ಲಿ ಒಂದು ತೇಜಸ್ಸಿನ ಪುಂಜದಂತೆ ಇದ್ದ ವ್ಯಾಸರನ್ನ ನೋಡುತ್ತಾ ಇದ್ದಾರೆ ಅವರಿಗೆ ಭಗವಂತನ ಸರಿಯಾದ ಪರಿಚಯ ಇತ್ತು ಆದ್ರಿಂದಾಗಿ ತುಂಬಾ ಸಂತೋಷ ಆಯ್ತು ಓಡಿ ಬಂದು ಆಚಾರ್ಯರ ಮನಸ್ಸಿನಲ್ಲೇ ಮೊದಲು ವ್ಯಾಸರಿದ್ರು ಈಗ ಕಣ್ಣ ಮುಂದೆಯೂ ಬಂದ್ರು ಅವರಿಗೆ ಅದು ಹೊಸತಲ್ಲ ಆದ್ರೆ ಭಗವಂತನಲ್ಲಿ ಆ ರೂಪ ಅನ್ನೋದು ಎಷ್ಟು ನೋಡಿದ್ರು ಅದು ಹೊಸದಾಗಿಯೇ ಕಾಣುವುದಾದ್ರಿಂದ ಅಲ್ಲೂ ಹೋಗಿ ಗಟ್ಟಿಯಾಗಿ ಆಚಾರ್ಯರು ಭಗವಂತನ ಪಾದವನ್ನ ಹಿಡಿದಿದ್ದಾರೆ ನೆನೆಸಿಕೊಂಡು ಆಚಾರ್ಯರ ಮನಸ್ಸಿನಲ್ಲಿ ವ್ಯಾಸರ ಕಾರಣ ಏನು ಭೂಮಿಗೆ ಅವರು ಅವತರಿಸಿ ಬಂದ ವೈಶಿಷ್ಟ್ಯಗಳೇನು ಎಲ್ಲವನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿದ್ದು ಮರು ಮೆಲುಕು ಹಾಕ್ತಾ ನಾರಾಯಣ ಪಂಡಿತಾಚಾರ್ಯರು ಆ ಇಡೀ ವ್ಯಾಸರ ಪೂರ್ವ ಇತಿಹಾಸವನ್ನು ನೆನಪಿಸಿಕೊಡುತ್ತಾರೆ ಪರಾಶರನ ಮಡದಿಯಾದಂತಹ ಸತ್ಯವತಿಯಲ್ಲಿ ದಾರ್ಶನ ಮಗಳಾಗಿದ್ರು ಕೂಡ ಸುಗಂಧಿನಿಯಾಗಿ ಆಕೆಯನ್ನ ಬದಲಾಯಿಸಿ ಪೂರ್ವದ ಇತಿಹಾಸವನ್ನ ಅಂದರೆ ಅವಳು ಯಾರಾಗಿದ್ಲು ವಚ್ಚೋದ ಅನ್ನೋಳು ಶಾಪದಿಂದ ಯಾಕೆ ಹೀಗಾಯಿತು ಇತ್ಯಾದಿಗಳನ್ನು ಹೇಳಿ ನೀನು ವ್ಯಾಸರನ್ನು ಪಡೆಯುವುದಕ್ಕಾಗಿಯೇ ನನ್ನೊಡನೆ ಭಗವಂತನ ಸಂಕಲ್ಪದ ನೀನು ಇರಬೇಕಾದಿದೆ ಅಂತ ಮೆಚ್ಚಿಸಿ ಒಪ್ಪಿಸಿ ಅವಳಲ್ಲಿ ವ್ಯಾಸವನ್ನ ಪಡೆದದ್ದು ಮೂರು ಏಳು ಹದಿನಾರು ಇಪ್ಪತ್ನಾಕು ಇಪ್ಪತ್ತೆಂಟು ಅಂತ ಹೀಗೆ ಇಷ್ಟು ಯುಗಗಳಲ್ಲಿ ಅಂದ್ರೆ ಒಟ್ಟು ಎಪ್ಪತ್ತೊಂದು ಯುಗಚಕ್ರ ಅಂತಿರುವುದು ಮನ್ವಂತರಕ್ಕೆ ಅದರಲ್ಲಿ ಮೂರು ಏಳು ಹದಿನಾರು ಇಪ್ಪತ್ನಾಲ್ಕು ಇಪ್ಪತ್ತೆಂಟರಲ್ಲಿ ಸ್ವತಃ ವೇದ್ ಭಗವಂತನೇ ವೇದವ್ಯಾಸ ಪದವಿಯನ್ನು ಏರಿ ನಮಗೆ ಭಾರತಾದಿ ಪುರಾಣಗಳ ಇತಿಹಾಸಗಳ ಪ್ರಜ್ಞೆಯನ್ನ ಜಾಗೃತಗೊಳಿಸಿದ್ದು ವಸ್ತುತಃದು ಪದವಿಯಾದ್ರಿಂದಾಗಿ ಬೇರೆ ದೇವತೆಗಳು ಕೂಡ ವ್ಯಾಸ ಪದವಿಯಲ್ಲಿ ಬಂದು ಯಾರು ಬೇಕಾದ್ರೂ ಒಂದು ಇಲ್ಲಿ ಕೂತ್ರೆ ಅವರ ಬುದ್ಧಿಯ ಮಟ್ಟಕ್ಕೆ ಅನುಗುಣವಾಗಿ ಜ್ಞಾನದ ಪ್ರಸಾರವನ್ನು ಆಯಾ ಕಾಲದಲ್ಲಿ ಮಾಡುವ ಹಾಗೆ ನೇರ ಭಗವಂತ ಕೂತಾಗ ಭಗವಂತನದ್ದೆ ಪೂರ್ತಿ ಜವಾಬ್ದಾರಿ ಉಳಿದಂತೆ ಉಳಿದ ಈಗ ಮುಂದಿನ ಇಪ್ಪತ್ತೊಂಬತ್ತನೆಯ ಯುಗ ಚಕ್ರದಲ್ಲಿ ಸ್ವತಃ ದ್ರೋಣಾಚಾರ್ಯರ ಮಗ ದ್ರೋಣಿ ವ್ಯಾಸರಾಗಿ ಕಾರ್ಯವನ್ನು ಅಂದ್ರೆ ಅಶ್ವತ್ಥಾಮಾಚಾರ್ಯರು ವ್ಯಾಸರ ಪದವಿಯನ್ನ ಏರಿ ಈ ಮಹಾಭಾರತಾದಿ ಗ್ರಂಥಗಳನ್ನ ಅವರು ಎಡಿಟ್ ಮಾಡ್ತಾರೆ ಸಂಪಾದನೆ ಮಾಡಿ ಆದ್ರೆ ಆಗ ಗೈಡೆನ್ಸಿಗೆ ಸ್ವತಃ ಇದು ವ್ಯಾಸರಿರ್ತಾರೆ ಆದ್ರೆ ಸಂಶೋಧನಾ ವಿದ್ಯಾರ್ಥಿಯಾರು ಅಂದ್ರೆ ಮುಂದೆ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮಾಚಾರ್ಯರು ಆದ್ರೆ ನಮ್ಮ ಭಾಗ್ಯ ದೊಡ್ಡದು ಇಪ್ಪತ್ತೆಂಟರ ಈ ಕಲಿಯುಗದಲ್ಲಿ ಸ್ವತಃ ವೇದವ್ಯಾಸವೇ ಅವತರಿಸಿ ಬಂದು ನಮಗೆ ಈ ಪುರಾಣ ಭಾರತಗಳ ರಚನೆಯನ್ನ ಮಾಡಿ ಕೊಟ್ಟದ್ದು ನಮಗೆ ಭಾಗ್ಯ ತುಂಬಾ ಇದೆ ಆದ್ರೆ ಆ ಭಾಗ್ಯವನ್ನು ನಾವು ನೆನಪಿಸಿಕೊಳ್ಳುವುದರಲ್ಲಿ ಸ್ವಲ್ಪ ಹಿಂದೆ ನಮಗೆ ವೇದವ್ಯಾಸವು ಸಿಕ್ಕಿದ್ರು ಇದೇ ಯುಗ ಚಕ್ರದಲ್ಲಿ ಕೃಷ್ಣ ಅವತಾರ ಆಯಿತು ವರ್ಷದ ಹಿಂದೆ ಯಾಕೆಂದ್ರೆ ಇಡೀ ಒಂದು ಚತುರ್ಮುಖ ದಿನದಲ್ಲಿ ಒಂದೇ ಸರ್ತಿ ರಾಮ ಅವತಾರ ಆಗುದು ಒಂದೇ ಸರ್ತಿ ಕೃಷ್ಣ ಅವತಾರ ಆಗುದು ಆದ್ರೆ ಹಿಂದೆಯೂ ಇಲ್ಲ ಮುಂದೆಯೂ ಇಲ್ಲ ಮತ್ತೆ ಇನ್ನೊಂದು ಚತುರ್ಮುಖನ ದಿನ ಬಂದಾಗ ಮತ್ತೊಮ್ಮೆ ಕೃಷ್ಣ ಅವತಾರ ರಾಮ ಅವತಾರ ಹಾಗಾಗಿ ಉಳಿದದ್ದಕ್ಕೆಲ್ಲ ಮನ್ವಂತರದಲ್ಲಿ ಎರಡು ಸಲ ಕೂರ್ಮ ಅವತಾರ ಆಗುದಿದೆ ಅವತಾರದ ವರಾಹನ ಅಂಶ ಎರಡನೇ ಬಾರಿ ಪ್ರಕಟಗೊಳ್ಳುವುದು ಇತ್ಯಾದಿ ಇದೆ ಬುದ್ಧ ಹಿಂದೆ ಒಮ್ಮೆ ಈ ತ್ರಿಪುರಾಸುರರ ಮಡದಿಯರ ವ್ರತವನ್ನ ಕೆಡಿಸುವುದಕ್ಕಾಗಿ ಭಕ್ತರ ಇಂತಿಹ ಬೌದ್ಧನಿಗೆ ಎಂತ ಆಗ ಅವತರಿಸಿದ್ದ ಆಗ ರುದ್ರದೇವನ ಬಾಣದ ತುದಿಯಲ್ಲಿ ಸ್ವತಃ ನಾರಾಯಣ ನಿಂತು ಆ ಮೂರು ಕುರಗಳನ್ನ ಒಂದೇ ಏಟಿಗೆ ಭೇದಿಸಿ ಅವರ ನಿರ್ನಾಮ ನಿರ್ ಕಾರಣವಾಗಿದ್ದ ಅದೇ ಬುದ್ಧ ಮತ್ತೆ ಈಗ ತ್ರಿಯುಗಹ ಹೂತಿ ಆ ಸಂಧಿಯ ಕಾಲದಲ್ಲಿ ಕಲಿಯುಗ ಆರಂಭ ಪೂರ್ವದಲ್ಲಿ ಮತ್ತೆ ಬುದ್ಧ ಅವತರಿಸಿ ವೇದದ ದುರ್ಬಳಕೆಯನ್ನು ಮಾಡಿಕೊಳ್ಳುತ್ತಿರುವ ರಕ್ಕಸರ ತಲೆಯನ್ನು ಕೆಡಿಸಿ ಅವರ ಕೈಯಿಂದ ವೇದವನ್ನು ಉಳಿಸುವುದಕ್ಕಾಗಿ ಮತ್ತೆ ಮೋಹಕ ಮಾತುಗಳನ್ನ ವಸ್ತುತಃ ಮೋಹಕ ಅಲ್ಲ ಅವರಿ ಮೋಹ ಹೋಗೋರಿದ್ರೂ ಹೋದ್ರಷ್ಟೇ ಭಗವಂತ ಉದ್ದೇಶ ಮೋಹ ಮಾಡುವುದಿರ್ಲಿಲ್ಲ ಆದ್ರಿಂದಾಗಿ ನಚ ವಿಪ್ರಲಂಬಕತ್ವ ಬುದ್ಧ ರೂಪೇಶ್ವಪಿ ವಿಪ್ರ ದೇವರು ಮೋಸ ಅನ್ನೋದು ಯಾವ ರೂಪದಲ್ಲೂ ಇಲ್ಲ ಒಂದು ರೂಪದಲ್ಲಿ ಮೋಸ ಮಾಡ್ತಾನೆ ಅಂದ್ರೆ ವೇದವ್ಯಾಸ ಪ್ರಾಮಾಣಿಕ ಹೇಗಾಗುತ್ತೆ ಆದ್ರಿಂದಾಗಿ ಅಲ್ಲಿ ಮೋಸ ಮಾಡಿದಲ್ಲ ಅವರಿಗೆ ಅದೇ ಬೇಕಿತ್ತು ಯಾರಿಗೆ ಯಾವ ಊಟ ಬೇಕೋ ಆ ಊಟವನ್ನು ಬಡಿಸುವುದು ನಿಜವಾದ ಬಡಿಸುವವನ ಜಾಣತನ ಮತ್ತದು ಕರ್ತವ್ಯವೂ ಕೂಡ ಯಾರಿಗೆ ಯಾವುದು ಅಪೇಕ್ಷಿತವೋ ಅಪೇಕ್ಷಿತಂ ಯಾಚಿತವ್ಯಂ ಅದನ್ನು ಬಡಿಸಿದ್ದಾನೆ ಅವರಿಗೆ ಯಾಕೆಂದ್ರೆ ಭಗವಂತ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನೂ ಕೊಡುವವ ಜ್ಞಾನವನ್ನು ಅವನೇ ಕೊಡಬೇಕು ಅಜ್ಞಾನವನ್ನೂ ಅವನೇ ಕೊಡಬೇಕು ಬಂಧವನ್ನೂ ಅವನೇ ಕೊಡಬೇಕು ಬಿಡುಗಡೆಯನ್ನು ಅವನೇ ಮಾಡಬೇಕು ಹಾಗಾಗಿ ಎಲ್ಲವೂ ಅವನದ್ದೇ ಆ ಜೀವನದಲ್ಲಿ ಇರುವುದರಿಂದಾಗಿ ಅವರಿಗೆ ಬೇಕಿರುವುದನ್ನು ಕೊಟ್ಟ ಇಂಥ ಒಂದು ವಿಶಿಷ್ಟ ಅವತಾರದ ಹತ್ತಿರದ ಘಟ್ಟದಲ್ಲಿ ನಮಗೆ ಈ ಭಾಗ್ಯ ಇನ್ನೂ ದೊಡ್ಡದು ಅಂದ್ರೆ ಆಚಾರ್ಯ ಮಧ್ವಾ ಮಧ್ವರು ಕೂಡ ಮಧ್ವಾಚಾರ್ಯರು ಕೂಡ ಇದೇ ಏಳ್ನೂರ ಎಂಟುನೂರು ವರ್ಷದ ಹಿಂದೆ ನಮ್ಮದೇ ಪರಿಸರದಲ್ಲಿ ಹುಟ್ಟಿ ಆಚಾರ್ಯರು ವೇದವ್ಯಾಸರು ಕೊಟ್ಟಂತಹ ತತ್ವಜ್ಞಾನದ ಅರಿವು ಮಸುಕಾದಾಗ ಮತ್ತೆ ಪುನರುತ್ಥಾನಗೊಳಿಸಿ ನಮ್ಮ ಕೈಗೆ ಭಕ್ತಿಯ ಸಿದ್ಧಾಂತದ ಚಿಂತನೆಯನ್ನ ತತ್ವವಾದದ ಬೆಳಕನ್ನ ತೆರೆದಿಟ್ರು ಹಾಗೆ ಮಧ್ವಾಚಾರ್ಯರು ವೇದವ್ಯಾಸರನ್ನು ಸ್ಮರಿಸ್ತಾರೆ ನೀವು ಬಂದದ್ರಿಂದ ಗೌತಮರ ಶಾಪದಿಂದಾಗಿ ಅರಿವು ಮಸುಕಾಗಿ ಎಲ್ಲರ ತಲೆಯನ್ನು ಕೂಡ ಯಾವುದು ಸರಿ ತಪ್ಪು ಅನ್ನುವ ನಿರ್ಧಾರ ತೆಗೆದುಕೊಳ್ಳಲಾರದ ಕತ್ತಲೆಯಲ್ಲಿದ್ದಾಗ ಬೆಳಕಿನಂತೆ ದೇವತೆಗೆ ಹಿಡಿದು ಬಂದು ನೀವು ಎಲ್ಲರ ಅಜ್ಞಾನದ ಕಳೆಯನ್ನ ಕಳೆದು ಅಷ್ಟೇ ಎಲ್ಲ ಮಹಾಭಾರತ ಪುರಾಣಗಳನ್ನ ರಚಿಸಿ ವೇದಗಳನ್ನ ಸರಿಯಾದ ಕ್ರಮದಲ್ಲಿ ವಿಭಾಗಿಸಿ ಎಲ್ಲ ಗೋಜಲು ಗೋಜಲಾಗಿ ರಾಶಿ ಇತ್ತು ಯಾವ ಮಂತ್ರ ಆದ್ಮೇಲೆ ಯಾವ ನಂತ್ರ ಆದ್ರೆ ಚಂದ ಅಂತ ಯಾರಿಗೂ ಯಾಕಂದ್ರೆ ಅವ್ರ ಅವ್ರಿಗೆ ಗೊತ್ತಿತ್ತು ಈಗ ಹಿಂದೆ ಎಲ್ಲ ನೀವು ತಾಳಪತ್ರದಲ್ಲಿ ಓದಿದ್ರೆ ಆಗ ಓದುವವರಿಗೆ ಫುಲ್ ಸ್ಟಾಪ್ ಕಳಾಪ್ ಎಲ್ಲ ಅವರಿಗೆ ಅರ್ಥ ಆಗ್ತಿತ್ತು ಅದರಲ್ಲಿ ಏನು ಇರ್ಲಿಲ್ಲ ಓದುವಾಗ ಅವರಿಗೊಂದು ಉತ್ಪತ್ತಿ ಇರ್ತಿತ್ತು ನಮ್ಗೆ ಈಗ ಓದ್ಲಿಕ್ಕೆ ಹೇಳಿದ್ರೆ ಸೀದ ಓದಿ ಯಾವುದು ಅದೇ ಹಿಂದೆ ಹಿಂದೆ ಕನ್ನಡಕ್ಕೆ ಹಾಕೊಳ್ತಾರಲ್ಲ ಅವರು ಅಂತ ಹೇಳಿದ್ರೆ ಅವನ್ ಹೇಳಿ ಅವನ್ ಹೇಳಿದ್ದು ಹಿಂದೆ ಇದ್ದಾರೆ ಕನ್ನಡಕ್ಕೆ ಹಾಕೋರು ಅಂತ ಇವ್ರೇನ್ ಅರ್ಥ ಮಾಡ್ಕೊಂಡು ಹಿಂದೆ ಕನ್ನಡಕ್ಕೆ ಹಾಕೋರು ಇದ್ದಾರಲ್ಲ ನೋಡಿ ಅಂತ ಅಂದ್ರೆ ಆ ಶಬ್ದ ಸ್ವಲ್ಪ ವ್ಯತ್ಯಾಸ ಆದ್ರೆ ಏನೇನು ಅರ್ಥ ಆಗ್ತಾ ಇರುತ್ತೆ ಹಾಗೆ ಅರ್ಥ ಬರುವಂತೆ ನಮಗೆ ಅಹ್ ಅದ್ರ ಡಯಾಥ್ರೆಟಿಕಲ್ ಅಲ್ಲ ನಾವ್ ಇವತ್ತೇನು ಹಾಕೊಂಡು ಹೋಗ್ತೇವೆ ಆಗ ನೀವು ನಾನಿಸಕ್ರಿಪ್ಟಲ್ಲಿ ಹೋದೋಗ ತಿಳಿಯುವುದಿಲ್ಲ ಅಂದ್ರೆ ಹೋಗ್ತಾ ಇದ್ದಂತೆ ನಮ್ಮ ಬುದ್ಧಿಶಕ್ತಿಯ ಬಲ ಕಮ್ಮಿ ಎಲ್ಲ ತಿಳುವಳಿಕೆಯನ್ನು ಬಿಡಿಸಿ ಬಿಡಿಸಿ ಹೇಳ್ಬೇಕಾಗುತ್ತೆ ಹಿಟ್ಟು ಕಲಸಿ ಒಂದು ಗಂಟೆ ಇಡಿ ಅಂತ ಹೇಳಿದ್ರಂತೆ ಒಬ್ಬರಿಗೆ ಕಲಸಿ ಮನೆಯಿಂದ ದೇವ್ರ ಮನೆ ಅಂತ ಒಂದು ಗಂಟೆ ಇಟ್ಟಿದ್ರು ಅಲ್ಲಿ ಹಿಟ್ಟು ಕಲಸಿ ಒಂದು ಗಂಟೆ ಇಡೀ ಅಂದ್ರೆ ಗಂಟೆ ಟೈಮ್ ಅಂತ ಅವರಿಗೆ ಅದ್ರಲ್ಲಿ ಅದನ್ನಾದಬೇಕು ಹದಾಗ್ಬೇಕು ಅನ್ನೋದು ಗೊತ್ತಿಲ್ಲ ಆದ್ರಿಂದ ಸೀದಾ ದೇವರ ಮನೆಯಿಂದ ಗಂಟೆ ತಂದಿಟ್ಟು ಹಾಗಾಗುತ್ತಿದ್ದು ಅದರಿಂದ ತಿಳುವಳಿಕೆ ಕಮ್ಮಿ ಆದಾಗ ಆ ಅರ್ಥ ವಾಕ್ಯಗಳಲ್ಲಿ ಸರಿ ತಪ್ಪು ಅಂದು ಗೊತ್ತಾಗದು ಕಷ್ಟ ಆಗುತ್ತೆ ಹಾಗೆ ಬುದ್ಧಿವಂತರಾಗಿದ್ದೇವೆ ಎನ್ನುವ ಕಾರಣಕ್ಕೆ ವೇದವ್ಯಾಸರು ವಿಭಾಗ ಮಾಡಿ ವೇದಗಳನ್ನ ಋತ್ಯಜುಸ್ಸಾಮ ಅಂತ ತಿಳಿಗೊಳಿಸಿದ್ರು ಹೀಗೆ ತಿಳಿಗೊಳಿಸಿದ ನಂತರ ಅದಕ್ಕರ್ಥ ಇನ್ನೂ ಆಗುವುದು ಕಷ್ಟ ಆಗತ್ತೆ ಅಂತೇಳಿ ಬ್ರಹ್ಮಸೂತ್ರಗಳ ರಚನೆಯನ್ನು ಮಾಡಿಕೊಟ್ರು ನಮಗದು ಕಷ್ಟ ಆಯಿತು ಅಂತೇಳಿ ಅದರ ಸಾರವನ್ನು ತಿಳಿಲಿಕ್ಕೋಸ್ಕರ ಮಹಾಭಾರತವನ್ನ ಸಂಪಾದಿಸಿಕೊಟ್ರು ಮಹಾಭಾರತ ಅದಕ್ಕಿಂತ ಪೂರ್ವದಲ್ಲಿ ಇರ್ಲಿಲ್ಲ ಅಂತಲ್ಲ ಅದಕ್ಕಿಂತ ಪೂರ್ವದಲ್ಲೂ ಆ ಕಥಾನಕಗಳೆಲ್ಲ ಇದ್ದವು ಎಲ್ಲೆಲ್ಲೋ ಬಿಡಿ ಬಿಡಿಯಾಗಿದ್ದನ್ನೆಲ್ಲ ವೇದವ್ಯಾಸರು ಮತ್ತು ಒಟ್ಟೈಸಿ ಕಂಪೈಲ್ ಮಾಡಿ ನಮ್ಮ ಮುಂದೆ ತೆಗೆದಿಟ್ರು ಆದ್ರೂ ಒಂದು ಸುಮಾರು ವರ್ಷಗಳು ದಾಟಿ ಒಂದು ಸಾವಿರ ಮೂರುವರೆ ಸಾವಿರ ವರ್ಷ ದಾಟುವಷ್ಟರಲ್ಲಿ ಮಹಾಭಾರತದ ಪಾಠಗಳೆಲ್ಲ ಏನೇನೇನೇನೂ ಆಗೋಗಿತ್ತು ಆದ್ರೆ ಆಚಾರ್ಯದ ಕಾಲದಲ್ಲಿ ಅದರ ಬಗ್ಗೆ ಸ್ಪಷ್ಟ ಅರಿವು ಅನ್ನೋದು ನಮಗೆ ಗೊತ್ತಾಗುತ್ತೆ ಅವರು ಮುಂದೆ ಅದರ ವ್ಯಾಖ್ಯಾನ ಮಾಡುವಂತ ಹೇಳುವಾಗ ಒಟ್ಟಂತು ವೇದಾರ್ಥಗಳ ನಿರ್ಣಯಕ್ಕಾಗಿ ಕೊಟ್ಟ ವೇದವ್ಯಾಸರ ದೊಡ್ಡತನವನ್ನು ನೆನಪಿಸಿ ಪಾಂಡವರಿಗೆ ಎಷ್ಟು ಹತ್ತಿರದವರಾಗಿದ್ರು ಗುರುವಾಗಿ ಸಿಕ್ಕಿದ್ರು ನೆನೆದಾಗ ನೆನೆದವರ ಮನದಲ್ಲಿ ಇಂತ ಪಾಂಡವರು ನೆನೆದಾಗಲೆಲ್ಲ ವೇದವ್ಯಾಸರು ಎದುರು ಸಿಕ್ಕಿ ಸಮಸ್ಯೆಗಳನ್ನು ಪರಿಹರಿಸಿದ್ರು ಇಂಥ ಅನಂತ ಗುಣ ಪರಿಪೂರ್ಣನಾದಂತಹ ವೇದವ್ಯಾಸರನ್ನು ನೋಡಿ ಆಚಾರ್ಯರು ಅತ್ಯಂತ ಆನಂದದಿಂದ ಅವರ ಜೊತೆ ತಬ್ಬಿ ಪ್ರೀತಿಯಿಂದ ಅವರ ಸುಖ ದುಃಖಗಳನ್ನೆಲ್ಲ ಮಾತನಾಡಿಕೊಂಡು ಭಗವಂತ ಸುಲಭದಲ್ಲಿ ಕಾಣಸಿಗೋನಲ್ಲ ಆದರೆ ಬೇಕೇ ಬೇಕು ಅಂತ ಗಟ್ಟಿ ಹಿಡಿದು ರಚ್ಚೆ ಹಿಡಿಯುವುದು ಅಂತ ಹೇಳ್ತಾರೆ ನಮ್ಮಲ್ಲಿ ಈ ಮಕ್ಕಳು ತಾಯಿ ಒಂದು ಬೇಕು ಅಂತ ಹಠ ಮಾಡಿ ಅದು ಕೊಡೋ ತನಕ ಅಳನಿಲ್ ಸಲ ಕೆಲವೊಂದ್ಸಲ ಎತ್ಕೋ ಅಂತ ಹೇಳ್ಬೇಕಿರುತ್ತೆ ಬೇರೆಯವರಲ್ಲಿ ಏನೆಲ್ಲ ಬಂದು ತಂದು ವಸ್ತುಗಳನ್ನು ಕೊಡ್ತಾರೆ ಅದು ನೀವು ಕೋಟಿ ರೂಪಾಯಿ ತಂದು ಬೇಕಾದ್ರೂ ಕೊಡಿ ಅದು ಅಮ್ಮ ಎತ್ತಿಕೊಳ್ಳುವ ತನಕವೂ ನೀವು ಏನು ಮಾಡಿದ್ರು ಅದು ಅಡುಗೆ ಇಳಿಸುವುದಿಲ್ಲ ಅಮ್ಮ ಎತ್ತಿದ್ಲಾ ಉಳಿದ ಎಲ್ಲ ಗೌಣ ಬಿಡುತ್ತೆ ಎಲ್ಲ ಮರೆತು ಬಿಡುತ್ತೆ ಹಾಗೆ ದೇವರು ಬಂದು ಹಿಡಿದು ಎತ್ತುವ ತನಕವೂ ನಾನು ಉಳಿದ ಯಾವ ವಸ್ತುವನ್ನು ಗಮನಿಸುವುದಿಲ್ಲ ಗಣಿಸುವುದಿಲ್ಲ ಅಂತ ಒಬ್ಬ ಭಕ್ತ ಕೂತ್ರೆ ಖಂಡಿತ ಭಗವಂತ ಬಂದೇ ಬರ್ತಾನೆ ಅನ್ನುವ ಅತ್ಯಂತ ಕರುಣಾಮಯಿಯಾದಂತಹ ಭಗವಂತನನ್ನು ನೋಡತಾ ನೋಡುತ್ತಾ ಅವನ ಚೆರುವನ್ನ ಆಸ್ವಾದಿಸ್ತಾರೆ ಆಚಾರ್ಯರು ಒಳ್ಳೆಯ ನೈದೆಲೆಯಂತಿರುವ ನೀಲದ ಮೈಯವನು ಆನಂದ ತೇಜಸ್ಸುಗಳೇ ಜ್ಞಾನಗಳೇ ಅನ್ ಅನ್ನುವ ಗುಣಗಳೇ ಶರೀರದಂತೆ ಅಂದ್ರೆ ನಮ್ಗೆಲ್ಲ ಮಣ್ಣು ನೀರು ಗಾಳಿ ನಿಂತಿ ಆಕಾಶದ ಶರೀರ ಆದರೆ ವೇದವ್ಯಾಸರಿಗೆ ಭಗವಂತನಿಗೆ ಎಲ್ಲ ರೂಪಗಳಲ್ಲೂ ಕೂಡ ಜ್ಞಾನಾನಂದಗಳೇ ಶರೀರ ನಮಗದು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಕಷ್ಟವೇ ನಮಗೆ ಶಬ್ದ ಶಬ್ದದ ಆಟ ಅಷ್ಟೇ ಇದು ಅರ್ಥ ಆಗ್ಬಹುದು ಅಂದ್ರೆ ಈ ಮಕರ ಸಂಕ್ರಾಂತಿಗೆ ನೀವು ಎಳ್ಳು ಬೆಲ್ಲ ಕೊಡುವಾಗ ಅದ್ರ ಜೊತೆಗೆ ಒಂದು ಸಕ್ಕರೆ ಅಚ್ಚು ಕೊಡ್ತೀರಲ್ಲ ಅದ್ರ ಸಕ್ಕರೆ ಅಚ್ಚುವನ್ನ ನೀವು ಅದರ ತಲೆ ಕೈ ಕಾಲು ಯಾವುದೇ ಪದಾರ್ಥದ ಆಕೃತಿಯಲ್ಲೂ ಬಾಯಕ ಹಾಕಿದ್ರೆ ಸಿಹಿ ಅಲ್ವ ಹಾಗೆ ಭಗವಂತನ ಮೈ ಜ್ಞಾನಮಯ ಅದು ಸಿಹಿ ಅದು ಅರಿವಿನ ಸಿಹಿ ಆನಂದದ ಸಿಹಿ ಅಂಥ ಸ್ವರೂಪದಲ್ಲಿ ಭಗವಂತ ಇದ್ದಾನೆ ಎನ್ನುವುದನ್ನ ಆಚಾರ್ಯರು ಆ ಸೌಂದರ್ಯದ ಸೀಮೆಗೆ ಮತ್ತೊಂದು ಸಾಟಿಯಾದ ವಸ್ತು ಇಲ್ಲ ಅಂತ ನೋಡ್ತಾನೆ ಕೂತಿದ್ರು ಆ ನಗೆ ಆಡುವಾಗ ಆ ತುಟಿಯ ಬದಿಯಲ್ಲಿ ಕಾಣುವ ಬೆಳ್ಳಗಿನ ಅತ್ಯಂತ ಸುಂದರವಾದ ದಂತ ಪಂಕ್ತಿ ಅವರ ಮೋರೆಯ ಚಲುವನ್ನು ಮತ್ತಷ್ಟು ಹೆಚ್ಚಿಸುವಂತದ್ದು ಉದ್ದನೆಯ ಜಟೆಯನ್ನು ತೊಟ್ಟಿದ್ದಾರೆ ಗಂಗೆ ಜಿಂಕೆಯ ಚರ್ಮವನ್ನು ಹುಟ್ಟಿದ್ದಾರೆ ವ್ಯಾಸರೂಪಿ ಭಗವಂತ ಆ ಅಸಲಾಸಲ ಅನ್ನುವ ಹಾಗೆ ಧ್ಯಾನದ ಸ್ಥಿತಿಯಲ್ಲಿ ಕುಳಿತದ್ದನ್ನ ಕಂಡು ಕಾಲಿಗೆರಗಿ ಏಳಿಕ್ಕೇ ತಯಾರಿಲ್ಲ ಆ ವ್ಯಾಸರೆಯವರನ್ನು ಎತ್ತಿ ಗತ್ತಿಯಾಗಿ ಅಪ್ಪಿಕೊಂಡ್ರು ಆಮೇಲೆ ಕುತ್ಕೋ ಇಲ್ಲಿ ಇಂತ ಆಚಾರ್ಯ ಆಚಾರ್ಯರನ್ನ ತನ್ನ ಪಕ್ಕದ ಆಸನದಲ್ಲಿ ಕೂಡಿಸಿಕೊಂಡ್ರು ಋಷಿಗಳಿಗೆಲ್ಲ ಆನಂದವೂ ಆನಂದ ಇಲ್ಲಿ ತನಕ ಬರೀ ನೋಡುವ ಒಂದು ಆನಂದ ಇತ್ತು ಇವತ್ತು ಎರಡು ಸ್ವೀಟ್ ಒಟ್ಟೊಟ್ಟಿಗೆ ಎರಡೆರಡು ರೂಪಗಳನ್ನು ಒಟ್ಟಿಗೆ ನೋಡುವ ಆನಂದ ಇಂತಹ ಎರಡು ಮುನಿಗಳ ಸದೃಶರ ಆದಂತಹ ತತ್ವಗಳಿಗೆ ತಾವು ಆದರ ತೋರುವಂತಹ ಭಾಗ್ಯ ಅಂತ ಹೇಳಿ ಆಶ್ರಮದ ಮುನಿಗಳು ಅವರ ಏಕಾಂತಕ್ಕೆ ಬಿಟ್ಟರು ನೀವೇನೋ ಮಾತಾಡಿಕೊಳ್ಬೇಕು ಅಂತ ಇಲ್ಲಿ ತನಕ ಬಂದ ನಾವು ಇಲ್ಲಿ ಕೂತ್ಕೊಳ್ಳೋದು ಸರಿಯಲ್ಲ ಅಂತ ಅವರೆಲ್ಲ ಎದ್ದು ಹೋದ್ರು ಏನೋ ಮಾತಾಡಿಕೊಂಡ್ರು ಏನ್ ಮಾತಾಡಿಕೊಂಡ್ರು ಅಂತ ನಾರಾಯಣ ಪಂಡಿತರು ಹೇಳುವುದಿಲ್ಲ ಅವ್ರೇನೋ ಮಾತಾಡಿಕೊಂಡ್ರು ಆದ್ರೆ ಒಂದಿಷ್ಟು ಮಾತಾಡಿಕೊಂಡಂತ ಸೂಕ್ಷ್ಮ ಅಂಶಗಳನ್ನ ಹೇಳ್ತಾರೆ ಆ ವ್ಯಾಸರು ಮಾತಾಡಿ ಆದ್ಮೇಲೆ ನಿಮ್ಮನ್ನ ಆಶ್ರಮಕ್ಕೆ ನಾನು ನಾರಾಯಣನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ಬೇಕು ಹೋಗೋಣ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮತ್ತೆ ಇನ್ನೊಂದು ರೂಪ ಇದೆ ಇದೇ ವ್ಯಾಸರ ಮತ್ತೊಂದು ವಿಚಿತ್ರವಾದ ರೂಪ ಅದು ಜಟೆ ಒಟ್ಟು ಕೂತಿದೆ ಜಟೆ ತೊಟ್ಟು ವಲ್ಕಲವನ್ನುಟ್ಟು ಕೂತಿದೆ ನರನಾರಾಯಣ ಅನ್ನುವ ಎರಡು ರೂಪಗಳಲ್ಲಿ ಜಗತ್ತಿಗೆ ತಪಸ್ಸು ಮಾಡುವುದು ಹೇಗೆ ಅಂತ ತೋರುವುದಕ್ಕಾಗಿ ಬಂದು ಕುಳಿತಾಗ ಕಾನಕ್ರೋಧಗಳನ್ನ ಗೆದ್ದಿದ್ದಾರೋ ಎಲ್ಲೋ ಅಂತ ಪರೀಕ್ಷಿಸಬೇಕು ಅಂತ ಇಂದ್ರ ಕಳುಹಿಸಿಕೊಟ್ಟಂತಹ ಅನೇಕತನದ ನರ್ತಕ್ಯರೆಲ್ಲ ಕುಣಿದು ಕುಪ್ಪಳಿಸಿ ಸೊಂಟ ಉಳುಕಿದಾಗ ತಾನೇ ತೊಡೆತಟ್ಟಿ ನನ್ನ ಗಿಫ್ಟ್ ತಗೊಳ್ಳಿ ಅಂತ ಹೇಳಿ ಉರ್ವಶಿಯನ್ನು ಕಳುಹಿಸಿಕೊಟ್ಟು ತನ್ನ ನಿಜವಾದ ತಪಸ್ಸಿನ ಬಲ ಅಂತ ಲೋಕಕ್ಕೆ ತೋರಿದವರು ಇಬ್ರು ಕೂಡ ಆ ವೇದವ್ಯಾಸರ ಮತ್ತು ನಾರಾಯಣನ ಎರಡು ಒಟ್ಟೊಟ್ಟಿಗಿರುವ ರೂಪಗಳ ನಡುವೆ ಆಚಾರ್ಯರು ಎಲ್ಲೋ ಕಳೆದೇ ಹೋದೆ ಎನ್ನುವ ಹಾಗೆ ಭಗವಂತನು ಎಲ್ಲ ರೂಪಗಳ ನೆನಪನ್ನ ಮನಸ್ಸಿನಲ್ಲಿ ತಂದುಕೊಳ್ತಾರೆ ಮತ್ಸ್ಯ ಹಯಗ್ರೀವ ಕೂರ್ಮ ವರಾಹ ನರಸಿಂಹ ತಾಪಸಮನು ವಾಮನ ಬುದ್ಧ ಪರಶುರಾಮ ವ್ಯಾಸ ಕೃಷ್ಣ ಐತರೇಯ್ಯ ಕಲ್ಕಿ ಯಜ್ಞ ಕಪಿಲ ಧನ್ವಂತರಿ ಮೋಹಿನಿ ಎಷ್ಟು ಹೇಳಿ ಯಾವುದೆಲ್ಲ ನೆನಪಿಸಿಕೊಳ್ಬೇಕು ಅಷ್ಟೂ ರೂಪಗಳ ನೆನಪನ್ನ ನಿರಂತರ ಒಂದೊಂದು ದೃಷ್ಟಿಯಿಂದ ನೋಡುವಾಗ್ಲು ಇದೇ ನಾರಾಯಣನಲ್ಲಿರುವಂತಹ ಗುಣ ಅದು ಮತ್ಸ್ಯನಲ್ಲೋ ಮೋಹಿನಿಯಲ್ಲೋ ಕಾಣ್ತಾ ಸ್ಮರಣೆ ಮಾಡುತ್ತಾ ವ್ಯಾಸರ ನಿಜಶಿಷ್ಯನಾಗಿ ಶಿಷ್ಯನಾಗಿ ಮತ್ತಷ್ಟು ಆನಂದ ತೊಂದಿಲ್ಲದಾಗಿ ಧ್ಯಾನದಲ್ಲಿ ಮುಳುಗಿದ್ರು ಮತ್ತೂ ಅನೇಕ ರೂಪಗಳ ನೆನಪನ್ನು ಮಾಡಿಕೊಂಡ್ರು ಅತ್ರಿಯ ಮಗನಾಗಿ ದತ್ತಾತ್ರೇ ನೆನೆಸಿದ ಭಗವಂತನ ರೂಪ ಸನತ್ ಕುಮಾರನಿಗೆ ಮಾನಸ ಪುತ್ರ ಚತುರ್ಮುಖನದ್ದು ಅವರಿಗೆ ಬೋಧನೆ ಮಾಡಿದ ಭಗವಂತನ ಸನತ್ ಕುಮಾರ ಅನ್ನುವ ರೂಪ ಇದೆ ಆ ಸನತ್ಕ ಕುಮಾರ ರೂಪದಿಂದಲೇನೆ ಆಮೇಲೆ ಲೋಕದ ಬ್ರಹ್ಮಚರ್ಯದ ಅಖಂಡ ಅಖಂಡಿತವಾದ ಬ್ರಹ್ಮಚರ್ಯದ ವಿಶಿಷ್ಟ ತತ್ವವನ್ನು ಲೋಕಕ್ಕೆ ತೋರಿದ್ದು ಸನತ್ ಕುಮಾರ ಅನ್ನೋ ಮಾನಸ ಪುತ್ರ ಭಗವಂತನ ಈ ಮೂಲ ರೂಪದಿಂದ ಋಷಭ ಹಂಸ ಕೃಷ್ಣ ಹರಿ ನರ ನಾರಾಯಣ ಧರ್ಮನ ಮಕ್ಕಳು ನಾಲ್ಕು ಜನ ಅದರಲ್ಲಿ ನರನಲ್ಲಿ ಶೇಷನಲ್ಲಿ ಭಗವಂತನ ವಿಶೇಷ ನರಾದೇಶ ಹಾಗೆ ಇಂತಹ ಅತ್ತ ರೂಪಗಳು ನೂರು ರೂಪಗಳು ಸಾವಿರ ರೂಪಗಳು ಪರಮಾತ್ಮನೇ ಸತತ ಮೇಕರೂಪಿಣಿ ದಶರೂಪಿಣಿ ಶತಸಹಸ್ರ ರೂಪಿಣಿ ಅವಿಕಾರಿಣಿ ಸ್ಫುಟಂ ಅನಂತರೂಪಿಣಿ ಸುಕಚಿತ ಸಮಸ್ತ ತನದೇ ನಮೋ ನಮಃ ಅಂತ ಎಲ್ಲ ರೂಪಗಳನ್ನು ಕೂಡ ಒಟ್ಟಿಗೆ ಒಂದರಲ್ಲಿ ಒಂದಕ್ಕಿಂತ ಒಂದು ಭಿನ್ನ ಅಲ್ಲ ಅಲ್ಲಿ ಸ್ವತಃ ಅವಯವಗಳಲ್ಲೇ ಭೇದ ಇಲ್ಲ ಗುಣಗುಣಿಗಳಲ್ಲೇ ಭೇದ ಇಲ್ಲ ಅಂಗಾಂಗಿಗಳಲ್ಲೇ ಭೇದ ಇಲ್ಲ ಇನ್ನು ಪರ ಪರಸ್ಪರ ಅವತಾರ ಮತ್ತು ಮೂಲ ರೂಪದಲ್ಲಿ ಭೇದ ಇರುತ್ತೋ ಯಾವ ಭೇದವೂ ಇಲ್ಲದೆ ಎಲ್ ಆದ್ರೆ ಯಾವುದೋ ಒಂದೊಂದು ವಿಶಿಷ್ಟವಾದ ಕಾರ್ಯಭಾರವನ್ನು ಲೋಕದಲ್ಲಿ ಮಾಡಿ ತೋರುವ ವಿಶೇಷದಿಂದಾಗಿ ವ್ಯತ್ಯಾಸವಾಗಿ ಬೇರೆ ರೂಪಗಳು ಅಂತ ಗುರುತಿಸ್ಲಿಕ್ಕೆ ಸಿಗುವುದು ಹೊರತು ಅದು ಒಂದೇ ಭಗವಂತನ ರೂಪ ಅನಂತವಾಗಿ ಕಾಣಿಸಿತು ಜಗತ್ತಿಗೆ ತತ್ವವನ್ನು ಹೇಳುವುದಕ್ಕೋಸ್ಕರ ವೇದವ್ಯಾಸರು ಶ್ರುತಿಗಳನ್ನು ವಿಭಾಗ ಮಾಡಿಕೊಟ್ಟು ಅವುಗಳಿಗೆ ಮತ್ತಷ್ಟು ವಿವರಣೆ ನೀಡುವುದಕ್ಕಾಗಿ ಸೂತ್ರಗಳನ್ನ ಕೊಟ್ಟಾಗ ಭಗವಾನ್ ನಾರಾಯಣ ಈ ಸೂತ್ರಗಳಿಗೆ ನೀನು ಭಾಷ್ಯ ಅಂತ ಆದೇಶ ಮಾಡಿದ್ರು ಅಷ್ಟೇ ಅಲ್ಲ ಅಹ್ ಇವ್ರಿಗ್ಯಾಕೋ ಇಷ್ಟೆಲ್ಲ ಸೌಖ್ಯ ಭಗವಂತನ ರೂಪ ಅನುಭವಿಸಿದ್ಮೇಲೆ ಅವರಾಗ್ಲೇ ಶಿಷ್ಯರಿಗೂ ಬರೆದಿದ್ರು ಅವನೇ ತಿಳಿದಿದ್ದಾನೆ ನಾನು ಬರ್ತೇನೋ ಇಲ್ವೋ ಯಾಕಂದ್ರೆ ನನ್ನ ಕೈಲಿಲ್ಲ ಅವ್ನು ಹೋಗುವುದ್ರೆ ನಾನು ಬರ್ಬೇಕು ಅವ್ನು ಹೋಗ್ಬೇಡ ಅಂತ ಅಲ್ಲೇ ಇರಬೇಕು ಆದರೆ ಹೋಗ್ಲಿಕ್ಕೂ ಒಂದು ಕ್ಷಣ ಹಿಂದೆ ತಾಕಿದೆ ಭಗವಂತನ ನೇರ ರೂಪವನ್ನು ಉಪಾಸನೆ ಮಾಡ್ಲಿಕ್ಕೆ ಎದುರುಗಡೆ ಅವಕಾಶ ಸಿಗ್ತಾ ಇರಬೇಕಾದ್ರೆ ನನ್ ಯಾಕೆ ಮತ್ತೆ ಆ ಜಂಜಾಟದ ಜನರ ನಡುವೆ ಒದ್ದಾಡಬೇಕು ಅಂತ ಯಾಕೋ ಅಲ್ಲೇ ಠಿಕಾಣಿ ಹೂಡುವ ಆಲೋಚನೆ ಮಾಡಿದ್ರು ಆದ್ರೆ ನಾರಾಯಣ ಎಚ್ಚರಿಸ್ತಾನೆ ತತ್ವವನ್ನು ಮರೆತು ಸತ್ಯ ಏನು ಅಂತ ತಿಳಿಯುವ ಹುಡುಕಾಟದಲ್ಲಿ ಕಷ್ಟಪಡ್ತಾ ಸಜ್ಜನರಿಗೆ ನಿಜದ ತಿಳುವಳಿಕೆಯನ್ನು ನೀನು ಕೊಡಬೇಕು ತತ್ವ ಅಂದ್ರೇನು ಹೇಗಿದೆಯೋ ಹಾಗೆ ವಸ್ತುವನ್ನು ಒಪ್ಪಿಕೊಳ್ಳುವುದು ಆ ಮನಸು ಬಹಳ ಜನಕ್ಕಿದೆ ಆದ್ರೆ ಈ ಪೂರ್ವದಲ್ಲಿ ಆಟೋಪಗಳಿಂದ ಇದು ಸತ್ಯ ಅಂತ ಮಾತಿನ ಜಾಲವನ್ನು ಹರಡಿದ ಮಾಯಾ ಚಿಂತನೆಗಳಿಂದ ಜನರ ದಾರಿ ತಪ್ಪಿಸಿದಂತಹವರ ಮೋಹದ ಜಾಲಕ್ಕೆ ನಮ್ಮ ಭಕ್ತರೆಲ್ಲ ದಾರಿ ತತ್ತಾ ಇದ್ದಾರೆ ವ್ಯಥೆಯಲ್ಲಿದ್ದಾರೆ ಯಾರಾದ್ರೂ ನಮ್ಮನ್ನು ಗುರುಗಳು ಗುರುಗಳೊಬ್ರು ಬರ್ತಾರೋ ನಮ್ಮ ಕೈ ಹಿಡಿದು ಎತ್ತರಿಸ್ತಾರೋ ಅಂತ ಕಾಯ್ತಿದ್ದಾರೆ ಅಂಥವರಿಗೆ ನೀನು ಉಪದೇಶ ಮಾಡಿ ಅವರ ಸೇವೆಯನ್ನು ಕಾಯ್ತಾ ಇದ್ದವರಿಗೆ ಸುಖದ ಸುಪ್ಪತ್ತಿಗೆ ಕೊಪ್ಪರಿಗೆ ಸಿಕ್ಕಿದಷ್ಟು ಸಂತೋಷ ಐತೆ ಬರಲ್ಲ ಅಂತ ಬೇರೆ ಡಾಟ್ ಡಾಟ್ ಡಾಟ್ ಅಂತ ಇಟ್ಟೋಗ್ಬಿಟ್ಟಿದ್ದಾರೆ ಸಂದೇಹ ಆದ್ರೆ ಬಂದ ಮೇಲಂತೂ ಇನ್ಯಾವತ್ತು ಆಚಾರಗಳನ್ನು ಬಿಟ್ಟು ಒಂದು ಕ್ಷಣವೂ ಇರಬಾರದು ಎಲ್ಲಿಯಾದ್ರೂ ಮನೆಗೆ ಹೋಗಿ ಬರಬೇಕು ಅಂತ ಪರ್ಮಿಷನ್ ಕೇಳಿದ್ರು ಮನೆಗೆ ಆಮೇಲೆ ಹೋಗೋಣ ಆಚಾರ ಇರುವಾಗ ಆಚಾರ ಜೊತೆಗೆ ಇರಬೇಕು ಅಂತ ವಸ್ತು ಒಂದು ಹತ್ರ ಇರುವಾಗ ಅದರ ಬೆಲೆ ಹೆಚ್ಚು ಅರ್ಥ ಆಗಲ್ಲ ಯಾವಾಗ ಒಂದು ಸತ್ಯ ಆ ವಸ್ತುವಿನ ವಸ್ತುವಿನಿಂದ ದೂರ ಆಗ್ತಾ ಇದೆ ಅಥವಾ ಅದು ಕಳೆದು ಹೋಗುತ್ತೋ ಆವಾಗ ನಾವು ಎಷ್ಟು ದೊಡ್ಡ ಸಂಪತ್ತನ್ನು ಕಳ್ಕೊಂಡ್ವಿ ಅಂತ ಒಬ್ಬ ವ್ಯಕ್ತಿಯನ್ನು ಕಳ್ಕೊಳ್ಳುವುದು ಅಂದ್ರೆ ಬರೀ ವ್ಯಕ್ತಿ ಅಲ್ಲ ಅದು ಅದರ ನೂರಾರು ವರ್ಷಗಳ ಅನುಭವದ ಶಕ್ತಿ ಅದು ಅದು ಕೇವಲ ಮಾತಾಗಿರುವುದಿಲ್ಲ ಅಥವಾ ಯಾವುದೋ ಒಂದು ವ್ಯಕ್ತಿಯ ಓಡಾಟದಲ್ಲಿ ನಮಗೆ ದೊಡ್ಡವ್ರ ಜೊತೆ ಒಂದು ಸಹವಾಸ ಇದೆ ಅಂತ ಅನ್ನೋದಲ್ಲ ನಮ್ಮ ಎಲ್ಲಾ ತರಹದ ಒಳಗಿನ ಕತ್ತಲೆಯ ಕೊಳೆಯನ್ನು ಕತ್ತರಿಸಲಿಕ್ಕೆ ಬೇಕಿರುವ ಅತ್ಯಂತ ಅಪೂರ್ವವಾದ ಜ್ಞಾನದ ಅಸ್ತ್ರಗಳನ್ನು ಹೊತ್ತು ನಿಂತಹ ಶಕ್ತಿ ಇಂತ ಶಿಷ್ಯರಿಗೆಲ್ಲ ಅರ್ಥ ಆಗಿ ಅವರ ಜೊತೆಗೆ ಇರುವುದಕ್ಕೆ ಆ ಮಾಡಿದ್ರು ದಾರಿಯಲ್ಲಿ ಬಂದ ತಕ್ಷಣವೇ ತುಂಬಾ ಜನ ಕಾಯ್ತಿದ್ರಲ್ಲ ಅದರಲ್ಲಿ ಅಗ್ನಿಶರ್ಮ ಅಂತ ಒಬ್ರು ಋತ್ವಿಜರು ಆಚಾರ್ಯರು ಬಂದ ತಕ್ಷಣ ಆಚಾರ್ಯರಿಗೆ ನಮ್ಮ ಮನೆಯಲ್ಲಿ ಭಿಕ್ಷೆ ಅಂತ ಅವರು ಒಬ್ಬರು ಹೇಳಿದ್ರೆ ಅಲ್ಲಿ ನೂರು ಜನ ಸೇರ್ಕೊಂಡಿದ್ದಾರೆ ಹಾಗೆ ಬಹಳ ದಿವಸ ಆಗಿತ್ತಲ್ಲ ಆಚಾರ್ಯರನ್ನ ಭೇಟಿ ಆಗದೆ ಇವತ್ತು ನಮ್ಮ ನಿಲ್ ಭಿಕ್ಷೆ ನಮ್ಮ ಮೇಲ್ ಭಿಕ್ಷೆ ಎಲ್ಲರೂ ಹತ್ತಾರು ಜನ ಒಟ್ಟಿಗೆ ಭಿಕ್ಷೆ ತಂದ್ರು ಆಚಾರ್ಯರಿಗೋಸ್ಕರ ಏ ಆಚಾರ್ಯರು ನಮ್ಮ ಮನೆಯ ಪ್ರಸಾದವನ್ನು ನಮ್ಗೆ ಪ್ರ ತೆಗೆದುಕೊಂಡು ಪ್ರಸಾದವನ್ನಾಗಿ ಅದನ್ನ ಮಾಡಿ ಕೊಡಬೇಕು ಅಂತ ಅಗ್ನಿಶರ್ಮ ಮುಖ ಪಂಚಶೈಹಿ ದ್ವಿಜಯಿ ಐದಾರು ಮಂದಿ ಒಟ್ಟೊಟ್ಟಿಗೆ ಹೊಂದಿದ್ದಾರೆ ಆಚಾರನ್ನು ಬೇಜಾರು ಮಾಡಲಿಲ್ಲ ಬೇಜಾರ ನೀವು ನಾನು ಸ್ವೀಕರಿಸಲಿಲ್ಲ ಅಂತ ಆ ಮುಖಸಪ್ಪೆ ಮಾಡಿಕೊಳ್ಬೇಡಿ ನಾನು ಎಲ್ಲರ ಪದಾರ್ಥವನ್ನು ಸ್ವೀಕರಿಸಿ ಭಿಕ್ಷೆಯನ್ನು ಸ್ವೀಕರಿಸಿ ನಿಮ್ಮನ್ನು ಅನುಗ್ರಹಿಸ್ತೇನೆ ಅಂತ ಹೇಳಿ ಯಾಕೆಂದ್ರೆ ಪ್ರಳಯ ಕಾಲದಲ್ಲಿ ಸಂಹಾರ ಶಕ್ತಿಯನ್ನೇ ಸ್ವೀಕರಿಸಿದವನಿಗೆ ಯಾಕೆಂದ್ರೆ ಪ್ರಳಯ ಕಾಲದಲ್ಲಿ ಶಿವತತ್ವವನ್ನು ಸ್ವೀಕರಿಸುವುದು ವಾಯು ತತ್ವ ಆದ್ರಿಂದಾಗಿ ಅದನ್ನೇ ಸ್ವೀಕರಿಸಿದವನಿಗೆ ಈ ಐದಾರು ಮನೆಯ ಅನ್ನದ ತುತ್ತು ಅದು ಎಲ್ಲಿಗೆ ಹೋಗುತ್ತೆ ಅನಾಯಾಸವಾಗಿ ಸ್ವೀಕಾರ ಮಾಡ್ತಾನೆ ಆಮೇಲೆ ವೇದವ್ಯಾಸರ ಆಗ್ನೆಯಂತೆ ನಾರಾಯಣನ ಆಣತಿಯಂತೆ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನವನ್ನು ಬರೆಯತೊಡಗಿದ್ರು ಬರೆಯುದು ಅಂದ್ರೆ ಅದೇ ಶಿಷ್ಯರನ್ನೆಲ್ಲ ಜೊತೆಗೆ ಕೂಡಿಸಿಕೊಂಡು ಒಂದೊಂದು ಅಧ್ಯಾಯದ ಮಾತುಗಳನ್ನು ಒಬ್ಬೊಬ್ಬರ ಕೈಯಲ್ಲಿ ಬರೆಸಿದ್ರು ಅದಕ್ಕೊಂದು ಮಾತು ಹೇಳ್ತಾರೆ ಬಾಲ ಸಂಘಮತಿ ಬೋಧಯ ದುರ್ನಿರೂಪ ವಚವಂಚ ಪಂಡಿತೈ ಆಚಾರ್ಯರ ಮಾತಿನ ಶೈಲಿ ಹೇಗೆ ಅಂದ್ರೆ ತುಂಬಾ ವಿಸ್ತಾರವಾಗಿ ಹೇಳ್ತಾರೆ ಬೇರೆ ಬೇರೆ ಇದೆಲ್ಲ ಒಂದು ಮಾತಿಗೆ ಅಥವಾ ಬರವಣಿಗೆಗೆ ಬೇಕಾದ ಲಕ್ಷಣಗಳು ಅಂತ ನಾವು ಇದರಿಂದ ಹೊರಗೆ ತೆಗೆದು ನಮ್ಗೆ ಇವತ್ತಿನ ಬದುಕಿಗೆ ಬೇಕಾದ ಆ ರೂಪುರೇಷೆಗಳನ್ನು ನಮ್ಮ ಮಾತು ಹೇಗಿರ್ಬೇಕು ನಮ್ಮ ಬರವಣಿಗೆ ಹೇಗಿರ್ಬೇಕು ಅಂತ ಆಚಾರ್ಯರು ಮಾತಾಡಿದ್ರೆ ಅಥವಾ ಬರೆದ್ರೆ ಅತ್ಯಂತ ಪುಟ್ಟ ಮಗುವಿಗೂ ಒಂದು ಸಾಮಾನ್ಯ ವಿಷಯ ಏನು ಅರ್ಥ ಆಗ್ಬೇಕೋ ಅದಕ್ಕೆ ಆ ಸ್ವರೂಪದಲ್ಲಿ ಆ ಮಾತುಗಳಿರ್ತಾವೆ ಇನ್ನು ಬಹಳ ತಾನು ತಿಳಿದವನು ಅಂತ ಅರಿವಿನ ಭಾರವನ್ನ ತಲೆ ಮೇಲೆ ಹೊತ್ತು ಬಂದವನಾಗಿದ್ರೆ ದುರ್ನಿರೂಪ ವಚನವು ಏನು ಅಂತಾನೆ ಗೊತ್ತಾಗಲಿ ಯಾಕೆ ಈ ಮಾತು ಅಂತ ಕೆಲವೊಂದ್ಸಲ ಆಚಾರ್ಯರು ತುಂಬಾ ಮಿತಭಾಷಿಗಳು ಸುಮ್ಮ ಸುಮ್ಮನೆ ಉದ್ದ ವಾಕ್ಯಗಳನ್ನು ಆಚಾರ್ಯ ಬರೆಯುವುದು ಇಲ್ಲ ತನಗೆ ಗೊತ್ತಿದೆ ಅಂತ ತೋರ್ಪಡಿಸುವ ಚಪಲವೂ ಇಲ್ಲ ಅದು ನಿಜವಾಗಿ ಒಬ್ಬ ವ್ಯಾಖ್ಯಾನಕಾರನ ಲಕ್ಷಣ ನಾವು ಉಳಿದಂತೆ ಅನೇಕ ವ್ಯಾಖ್ಯಾನಗಳನ್ನು ಗಮನಿಸಿದ್ರೆ ಅವರಿಗೆ ತಮಗೇನೆಲ್ಲ ಗೊತ್ತಿದೆ ಅನ್ನೋದು ತೋರಿಸುವುದೇ ಒಂದು ಹಪಾಹಪಿ ಇರುತ್ತೆ ಆದ್ರೆ ಭಾ ಮೇಲೆ ಪ್ರೌಢಿಮೆ ತೋರಿಸುವುದು ಪದಗಳ ಜಾಲವನ್ನು ಬಿಡಿಸುವುದು ನೂರಕ್ಕೆ ಇನ್ನೂರರಷ್ಟು ಅದ ಪ್ರಯೋಗಗಳನ್ನು ಮಾಡುವುದು ಆಚಾರ್ಯ ಎಲ್ಲೂ ಶಬ್ದಗಳ ಕಡೆಗೆ ತನ್ನ ಕೈಯನ್ನು ಚಾಚುವುದಿಲ್ಲ ಅವರು ಅರ್ಥದ ಕಡೆಗೆ ಕೈ ಚಾಚುತ್ತಾರೆ ಅರ್ಥ ಮುಖ್ಯ ಹೊರತು ಶಬ್ದ ಮುಖ್ಯ ಅಲ್ಲ ಹಾಗಂತೇಳಿ ಶಬ್ದ ಏನು ಗೊತ್ತಿಲ್ಲ ಅಂತ ನೀವು ತಿಳ್ಕೊಳ್ಬೇಡಿ ಅಂತನೂ ಅವರು ಮಹಾಭಾರತ ತಾತ್ಪರ್ಯಂತ ಒಂದು ಗ್ರಂಥ ಇದೆ ಅದಕ್ಕೆ ಇವತ್ತು ನಾವು ಯಮಕ ಭಾರತ ಅಂತ ಕರಿತೇವೆ ಅತ್ಯಂತ ಸುಂದರವಾದ ಕಾವ್ಯವನ್ನ ಸುಮಾರು ಎಂಬತ್ತಾರು ಪದ್ಯಗಳಲ್ಲಿ ಇಡೀ ಮಹಾಭಾರತದ ಎಸೆನ್ಸ್ ಅನ್ನ ಒಂದು ವಿಶಿಷ್ಟವಾದ ಛಂದಸ್ಸಿನಲ್ಲಿ ನಮ್ಮ ಮುಂದೆ ತೆರೆದಿಡ್ತಾರೆ ಅದರಿಂದಾಗಿ ಕಾವ್ಯವನ್ನ ಪದಗಳ ಜಾಲದಲ್ಲಿ ಹಿಡಿದೂ ಕೂಡ ಅರ್ಥದ ಭಾರವನ್ನು ತುಂಬುವುದು ಏನು ಅಸಾಧ್ಯವಾದ ಸಂಗತಿ ಅಲ್ಲ ಆದ್ರೆ ಆ ಜಾಲಗಳಲ್ಲಿ ಬೀಳುವುದು ಸರಿಯಲ್ಲ ಅನ್ನೋದು ಆಚಾರ್ಯರ ಮಾತಿನ ಒಟ್ಟು ಸಾರವನ್ನ ನಾರಾಯಣ ಪಂಡಿತರು ಸಂಗ್ರಹ ಮಾಡುತ್ತಾರೆ ಯಾಕೆಂದ್ರೆ ಅಗಣಿ ಅಗಣಿತ ಗುಣಗಳ ರಾಶಿಯಾಗಿ ದೋಷಗಳ ಲೇಷವೇ ಇಲ್ಲದೆ ಪರಿಪೂರ್ಣನೆಸಿದ ಭಗವಂತನ ಪರಿಚಯವನ್ನು ಕೊಡುವುದಕ್ಕೆ ಎಷ್ಟು ಪದಗಳನ್ನು ಬಳಸಿದ್ರು ಕೂಡ ಅದು ಸೋತೇ ಹೋಗುತ್ತೆ ಹೊರತು ನಾನು ಗೆದ್ದೆ ಅಂತ ಭಾವಿಸಿದ ದಿವಸ ಸೋತ ಅಂತ ಲೆಕ್ಕ ಯಾಕೆಂದ್ರೆ ಸ್ವತಃ ಮಾತಿನ ದೇವತೆಯಾದಂತಾ ಆದಂತಹ ಲಕುಮಿಯೂ ಕೂಡ ನಿರಂತರ ಭಗವಂತನ ಪಾದದ ಬೆರಳ ತುದಿಯ ಉಗುರಿನ ಕೊನೆಯ ಕಣವನ್ನ ಹುಡುಕಿ ಹುಡುಕಿ ಹುಡುಕಿ ಅವತ್ತೂ ಹೊಸತು ಗುಣ ಸಿಕ್ಕಿತು ಅಂತ ಭಾವಿಸಿ ದೀಕ್ಷೆ ಕೂಡ ಕಮ್ಮಿಯಾಗದೆ ಕ್ಷೀಣಗೊಳ್ಳದೆ ಅವನ ಅನಂತ ಗುಣಗಳ ಲೆಕ್ಕಾಚಾರ ಮಾಡ್ತಾ ಇದ್ದಾಳೆ ಎಂದಾಗ ಪದದಲ್ಲಿ ಹಿಡಿದ್ದೇವೆ ದೇವರನ್ನ ಗುಣಗಾನ ಮಾಡಿ ಮುಗಿಸ್ತೇವೆ ಅಂತ ಅನ್ನೋದು ಅತಿ ಉದ್ಧಟ ಕಣದ ಮಾತಾದೀತು ಹಾಗಾಗಿ ಯುಕ್ತಿಯುಕ್ತವಾದ ವೇದಗಳ ಬೇರೆ ಬೇರೆ ಕಡೆಯಿರುವ ಸಂವಾದಗಳನ್ನ ಜೋಡಿಸಿ ತಿಳಿಯಾಗಿ ತಿಳಿಯಾದ ತಿಳಿಯಲಾಗದ ಸಂಗತಿಯನ್ನು ಕೂಡ ಹಸನಾಗಿ ಮನಸ್ಸಿಗೆ ಒಕ್ಕುವಂತೆ ಅನೇಕ ಮಾತಿನ ಲಕ್ಷಣಗಳಿಂದ ಕೂಡಿದ ಕೃತಿಯನ್ನ ಆಚಾರ್ಯರು ರಚಿಸಿ ಅದರ ಪೂರ್ವದಲ್ಲಿ ಬಂದ ಸುಮಾರು ಇಪ್ಪತ್ತೊಂದು ತರದ ಪೂರ್ವ ಭಾಷೆಗಳನ್ನ ಪೂರ್ವ ಭಾಷ್ಯಗಳನ್ನ ನಿರಾಕರಣೆ ಮಾಡಿ ಇಪ್ಪತ್ತೆರಡನೆಯದ್ದಾಗಿ ಅದು ಲಭ್ಯವಾಯಿತು ಈ ಭಾಷ್ಯದ ಅಥವಾ ಆಚಾರ್ಯರ ಸರ್ವ ಮೂಲದ ಯಾವುದೇ ಮಾತುಗಳನ್ನ ನಾವೇನಾದ್ರೂ ಮತ್ತೆ ಒಂದು ಸರ್ತಿ ದಾಖಲೆ ಮಾಡುವ ಉದ್ದೇಶದಿಂದ ಬರದಿರುವ ಒಂದು ದೊಡ್ಡತನವನ್ನ ತೋರಿದರೆ ಗಂಗೆಯ ತಡಿಯಲ್ಲಿರುವ ಮರಳ ಕಣಗಳು ಎಷ್ಟಿವೆಯೋ ಅಷ್ಟು ದೇಗುಲಗಳನ್ನ ಕಟ್ಟಿದಂತಹ ಪುಣ್ಯ ಭಗವಂತನ ಕುರಿತಾಗಿ ಆಚಾರ್ಯರು ಕೊಟ್ಟ ಮಾತುಗಳ ಸಂಗ್ರಹದಿಂದ ನಮಗೆ ಲಭ್ಯವಾಗುತ್ತೆ ಅಂತ ಯಾಕೆಂದ್ರೆ ಅಷ್ಟು ಅದ್ಭುತವಾದ ವಿಷಯಗಳು ಎಲ್ಲಿಯೂ ಹರಸಾಹಸ ಮಾಡಿ ಹುಡುಕಿದ್ರು ನಮ್ಗೆ ಅದರಲ್ಲಿ ವ್ಯರ್ಥವಾದ ಪದ ಅಂತ ಇಲ್ಲ ಅನಗತ್ಯವಾದ ಆ ಟೀಕೆ ಟಿಪ್ಪಣಿಗಳು ಇಲ್ಲ ಆಚಾರ್ಯರು ತಪ್ಪಿಯು ಯಾರನ್ನು ತನ್ನ ಪೂರ್ವಾಚಾರ್ಯರನ್ನ ಹೆಸರು ಹಿಡಿದು ಉಲ್ಲೇಖ ಮಾಡಿ ಖಂಡಿಸಿದ್ದು ಅಂತಿಲ್ಲ ವಿಷಯ ಮಾತ್ರ ಮುಖ್ಯ ವ್ಯಕ್ತಿ ಅಲ್ಲ ವ್ಯಕ್ತಿತ್ವವನ್ನ ಎಲ್ಲೂ ಘಾಸಿಗೊಳಿಸದ ಆದ್ರೆ ವಿಷಯದ ದೃಷ್ಟಿಯಿಂದ ದೇವರು ದೊಡ್ಡವನು ಅನ್ನುವ ಅಂಶಕ್ಕೆ ನಿಮ್ಮಲ್ಲಿ ಮಾತಿನಲ್ಲಿ ಏನಾದರೂ ತೊಡಗುಂಟಾದ್ರೆ ಅದಕ್ಕೆ ಸ್ವಲ್ಪವೂ ಹಿಂದೇಟು ಹಾಕದ ಕಡಾಖಂಡಿತವಾದ ಕಠೋರ ಉತ್ತರಗಳನ್ನು ಕೊಡುವಲ್ಲಿ ಹಿಂಸರಿಯದ ಆಚಾರ್ಯರ ಭಾಷ್ಯದ ಶೈಲಿಯನ್ನ ನೆನಪಿಸಿದಷ್ಟು ನನಗೆ ಪುಣ್ಯ ಗಂಗೆಯಿಂದ ಗೋದಾವರಿಯ ಕಡೆಗೆ ಬಂದು ಬರುವ ದಾರಿಯಲ್ಲಿ ಗೋದಾವರಿಯ ಪರಿಸರ ಅಂತ ಅನ್ನುವುದು ಆ ಕಾಲದಲ್ಲಿ ಬಹಳ ವಿದ್ವಜ್ಜನರ ದೊಡ್ಡ ಪಡೆ ಅನೇಕ ಜನ ಶಾಸ್ತ್ರಜ್ಞರಿದ್ರು ವೇದಜ್ಞರಿದ್ರು ವೇದ ತತ್ವಜ್ಞರು ಅದರಲ್ಲಿ uh janadela dari